ವೇದವ್ಯಾಸು ಇಧೀಶಸ್ರಿ ನಾರಾಯಣ ಪರಿಪೂರ್ಣ ಗುಣಾಶ್ವಹೋದಯಸ್ಥಿತಿ ಪ್ರದ ಜ್ಞಾನ ಪ್ರದ ವಿಬುಧ್ಯದ್ ನಾರಾಯಣ ಜಗದೆಕನಾ ಭಕ್ತಪ್ರಿಯ ಸಕಲೋಕಸ್ ದಾನ ಪ್ರತಿಗ್ರಹ ಅಂತ ಷ್ ಬ್ರಾಹ್ಮಣರಿಗೆ ಮಾತ್ರ ಯಜ್ಞವನ್ನು ಮಾಡೋದು ಯಜ್ಞವನ್ನು ಮಾಡಿಸೋದು ದಾನ ತಗೊಳ್ಳೋದು ದಾನ ಕೊಡೋದು ಅದರಂತೆ ಅಧ್ಯಯನ ಮಾಡೋದು ಅಧ್ಯಯನ ಮಾಡಿಸೋದು ಇದರಲ್ಲಿ ಯಜ್ಞ ಮಾಡಿಸುವುದು ಅಧ್ಯಯನ ಮಾಡಿಸೋದು ಪಾಠ ಹೇಳೋದು ಮತ್ತು ಪ್ರತಿಗ್ರಹ ಮಾಡೋದು ದಾನವನ್ನು ಸ್ವೀಕಾರ ಮಾಡೋದು ಇವೆಲ್ಲ ಇದೆಯಲ್ಲ ಎಲ್ರಿಗೂ ಇಲ್ಲಿದೆ ಅದು ಬ್ರಾಹ್ಮಣನಿಗೆ ಮಾತ್ರನೇ ಅಂದರೆ ಏನೋ ಕೊಟ್ಟುಬಿಟ್ಟರು ಅಂತಲ್ಲ ಬ್ರಾಹ್ಮಣರು ಕೂಡ ನಾವು ಹಿಂದಿನವರು ಕಥೆ ಕೇಳ್ತೇವೆ ಕಂಡು ಕಂಡವ್ರು ಕಂಡುಕಂಡಿದ್ದ ದಾನ ಕೊಟ್ಟರೆ ತಗೋತಿರಲಿಲ್ಲ ಪ್ರತಿಗ್ರಹ ಇದೆ ಏನಂದ್ರೆ ತೋಳೋಲ್ಲ ತೋಳೋ ಹಾಗಿಲ್ಲ ಯಾರಿಗಂದ್ರೆ ಅವ್ರಿಗೆ ಯಾರಂದ್ರೆ ಅವರು ಯಜ್ಞ ಮಾಡಿಸೋ ಹಾಗಿಲ್ಲ ತುಂಬ ನಿಯಮ ಇದೆ ಅದಕ್ಕೆ ತಕ್ಕಂತೆ ಆ ವೃತ್ತಿಶುದ್ಧಿ ಅವರಲ್ಲಿ ತಪಸ್ಸು ಇವೆಲ್ಲ ಇದ್ದರೆ ಮಾತ್ರ ಮಾಡ್ತೀವಿ ಕ್ರಮ ಇದೆ ಇದನ್ನೆಲ್ಲ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿಯೇ ಭಗವಂತ ಏನು ಮಾಡಿದ ತಾನು ದ್ವಿಜಶ್ರೇಷ್ಠರಾದ ಪರಾಶರನ್ನು ನೆಪ ಮಾಡಿ ಅವ್ನಾರು ಪಾರಾಶರ್ಯ ಯದುವ್ಯಾಸುದೇವರೂ ಒಬ್ಬನನ್ನು ನಿಮಿತ್ತ ಮಾಡಿ ಬ್ರಾಹ್ಮಣೋತ್ತಮರನ್ನು ನಿಮಿತ್ತ ಮಾಡಿ ಇಲ್ಲಿ ಬಂದು ತತ್ವಜ್ಞಾನ ಕೊಟ್ಟಿದ್ದಾರೆ ಅಂದಮೇಲೆ ನಾವೆಲ್ಲ ಹೇಗಿರ್ಬೇಕ ಹಾಗಾದರೆ ನಮಗೆ ಕೊಟ್ಟಂತಹ ಪೆಟ್ಟು ಆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಅದರಿಂದಾಗಿ ಅವಶ್ಯವಾಗಿ ಪಿತೃರ್ದದು ನಿಜಂ ಜಯೋ ಸಂಸ್ಮೃತಿ ಮಾತ್ರ ಪ್ರತ್ಯಕ್ಷ ಭಾವಂ ಪರಮಾತ್ಮನೋದೂ ಅವರಿಬ್ಬರಿಗೂ ಕೂಡ ಒಳ್ಳೆ ತನ್ನ ಜ್ಞಾನವನ್ನು ಕೊಡ್ತಾನೆ ನಿಜಂ ಜ್ಞಾನದು ತಾನು ಯಾರು ಅಂತ ಪರಿಚಯ ಕೂಡ ಮಾಡಿಕೊಡ್ತಾನೆ ಅವರಿಬ್ಬರು ಕೈಯತ್ತ ಎತ್ತು ಮುಗಿದು ಸ್ತೋತ್ರ ಮಾಡಿದ್ದಾರೆ ಯಾರಿಗೂ ಪರಾಶುರಋಷಗಳು ಮತ್ತು ಸತ್ಯವತಿ ದೇವಿ ಅಷ್ಟೇ ಅಲ್ಲ ಅವರಿಬ್ಬರಿಗೂ ವರ ಕೊಟ್ಟ ಪರಮಾತ್ಮ ಯಾವಾಗ ನೆನೆಸಿಕೊಳ್ತೇರಿ ತತ್ಕಾಲಕ್ಕೆ ನಿಮ್ಮ ಕಣ್ಣಗಡೆಗೆ ಬರ್ತೇನೆ ಈಗ ವರ ವಿಶೇಷವನ್ನು ಕೂಡ ಆ ಕಾಲಕ್ಕೆ ಪರಮಾತ್ಮ ಕೊಡ್ತಾನೆ ದ್ವೈಪಾಯನ ಸೋತ ಜಗಾಮ್ ಚತುರ್ಂ ಖಾದಿರನುಗಮ್ಯಮಾನಹ ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿ ದಿಕ್ಕ ಸೀದ ಮೇಲು ಪರವತ್ತ ಕೊಡ್ಕೊಂಡು ಇಲ್ಲಿರಲೇ ಇಲ್ಲಿ ಇಲಾವೃತ ಮೇರು ಪರ್ವತ ಇವರು ಉತ್ತರ ಭದ್ರೇಕಾಶ್ರಮ ಅಂತಾರೆ ಮಂದರ ಪರ್ವತಾದಿಗಳು ಅಲ್ಲಿ ಆ ಮೇರು ಪರ್ವತ ಬ್ರಹ್ಮದೇವರ ಶತಕೋಟಿ ಇಂಥ ಸಭೆ ಇದೆ ಬಂಗಾರದ ಬೆಟ್ಟ ಜಂಬೂದ್ವೀಪದ ಮಧ್ಯದಲ್ಲಿರುವಂತಹ ಒಂದು ಲಕ್ಷ ಯೋಜನೆ ಎತ್ತರ ಇರುವಂಥ ದೊಡ್ಡ ಬಂಗಾರದ ಬೆಟ್ಟ ಆ ಪರ್ವತದ ಮೇಲೆ ಪೂರ್ಣ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಪಾಂಡವರು ಕೂಡ ಅಲ್ಲಿ ತನಕ ಹೋಗ್ತಾರೆ ಆ ಆಲಯಕ್ಕೆಲ್ಲ ಹೋಗೋಲ್ಲ ಮತ್ತೆ ಅಲ್ಲಿಗೆಲ್ಲ ಅದು ಕಡೆಗೆ ಘಟೋತ್ಕಷ್ಟ ಕರ್ಕೊಂಡು ಹೋಗಬೇಕು ಹಿಂಸೆ ದೇವರು ಹೋಗಿರ್ತಾರೆ ಅದಕ್ಕೋಸ್ಕರವಾಗಿ ಹೋಗ್ತಾರೆ ಎಲ್ಲರೂ ಎಲ್ರಿಗೂ ಅದು ಮನುಷ್ಯ ಅಲ್ಲವೇ ಅಲ್ಲ ಸಾಮಾನ್ಯ ತಪಸ್ಸುಗಳಿಗೂ ಗಮ್ಯ ಅಲ್ಲ ಅಂತಹ ಅತ್ಯದ್ಭುತವಾದ ಪ್ರದೇಶ ಅಲ್ಲಿ ಹೊರಟು ಬಿಡ್ತಾನೆ ಪರಮಾತ್ಮ ಉದ್ಧ ವೇದಾನಖಿಲಾನ್ ಸ್ವರೆಭ್ಯ ದೂಮುಭ್ಯಶ್ಚಾತಿ ಸೃಷ್ಟೌ ಮದೂಲ ವೇದದ ಪಾಠವನ್ನು ಶುದ್ಧೀಕರಣ ಮಾಡಿ ವೇದಗಳನ್ನು ಮೊದಲು ದೇವತೆಗಳಿಗೆ ಮಾಟ ಹೇಳಿಬಿಡ್ತಾನೆ ಅದೂಲ ದೇವತೆಗಳಿಗೆ ಸಾಕ್ಷಾತ್ ಭಗವಂತನ ಮುಖದಿಂದಲೇ ಮತ್ತೆ ಬಂದರೆ ಆಮೇಲೆ ಶ್ರೀನಿವಾಸ ಕಲ್ಯಾಣಗಿರಿಯನ್ನು ಕೇಳಿರುತ್ತೆ ಆದರೂ ಕೂಡ ಯಾರೋ ಹಿರಿಯರು ಒಬ್ಬರು ದೊಡ್ಡವರು ಹಿರಿಯರು ಸ್ವಾಮಿಗಳು ದೊಡ್ಡ ಆಚಾರ ಬಂದಿದ್ದಾರೆ ಅಂತಂದರೆ ಮತ್ತವರು ಬಾಯಿಂದ ಕೇಳೋದು ಅಂತಂದರೆ ಭಾಗ್ಯನೇ ಹೆಚ್ಚೆಚ್ಚು ವಿಶೇಷ ಆ ಸಂದರ್ಭೋಚಿತವಾಗಿ ಒಳ್ಳೊಳ್ಳೆ ಅಂಶಗಳನ್ನು ಸೇರಿಸಿ ಹೇಳ್ತಾರೆ ಅದು ಹಾಗೆ ಬಾದ್ರಾಯಣ ರೂಪದಿಂದಾಗಿ ಮತ್ತೊಮ್ಮೆ ವೇದಾದಿಗಳ ಉಪದೇಶವನ್ನು ಬ್ರಹ್ಮರುದ್ರಾದಿ ದೇವತೆಗಳು ಸ್ವೀಕಾರ ಮಾಡ್ತಾರೆ ಅಲ್ಲಿರತಕ್ಕಂತಹ ವಿಷಯಗಳು ಉಂಟಾದ ಆದಿ ಸೃಷ್ಟಿಯಲ್ಲಿ ಹಾಗೋ ಹಾಗೆ ಮತ್ತೆ ವೇದವನ್ನ ಸೃಷ್ಟಿ ಮಾಡಿ ಪರಮಾತ್ಮ ಅಂದರೆ ಸೃಷ್ಟಿ ಮಾಡಿದ್ದು ಅಂತಂದರೆ ಅಭಿವ್ಯಕ್ತಿ ಮಾಡಿ ವ್ಯಂಜನ ಮಾಡಿ ಕೊಟ್ಟಿದ್ದು ಅದನ್ನು ಇದ್ದದ್ದೇ ವೇದವನ್ನೇ ಈ ಕಾಲಕ್ಕೆ ಉಚಿತವಾದ ಕ್ರಮದಲ್ಲಿ ಎಷ್ಟು ಕೊಡಬೇಕು ಅದರಲ್ಲಿ ಶಾಖಾಭಿಗಾದಿಗಳನ್ನು ವ್ಯವಸ್ಥೆ ಮಾಡಿ ಕೊಡ್ತಾನೆ ಸರ್ವಾಣಿ ಶಾಸ್ತ್ರೀ ತಥೈವ ಕೃತ್ಯರ್ಣಯ ಬ್ರಹ್ಮಸೂತ್ರಂಚಕಾರ ಅದರಂತೆ ಸಕಲ ಶಾಸ್ತ್ರಗಳನ್ನು ಕೊಟ್ಟು ಅದಕ್ಕೆ ಅತ್ಯಂತ ನಿರ್ಣಾಯಕವಾದದ್ದು ಅಂತಂದರೆ ಬ್ರಹ್ಮಸೂತ್ರ ತನ್ನೂ ಕೂಡ ಆ ಕಾಲಕ್ಕೆ ನಿರ್ಮಾಣ ಮಾಡಿಕೊಡ್ತಾನೆ ಪರಮಾತ್ಮ ತಚ್ಚುಚ್ಛುಹು ಬ್ರಹ್ಮಗಿರೀಶ ಮುಖ್ಯಾ ಬ್ರಹ್ಮಸೂತ್ರ ನಿರ್ಮಾಣ ಆದ ತಕ್ಷಣನೇ ಮಧುರು ಕೇಳಿದ್ದಾರು ದೇವತೆಗಳು ಕೂತು ಕಳಿತಾರೆ ಟೀಕಾಕೃಪಾದರಂತಾರೆ ಬ್ರಹ್ಮರುದ್ರಾದ ದೇವಿಯಷ್ಟು ಮನುಷ್ಯ ಪಿತೃಪಕ್ಷಿಷು ಜ್ಞಾನ ಸಂಸ್ಥಾಪಿ ಭಗವಾನ್ ಕೆರೆಟತೆ ಪುರುಷೋತ್ತಮ ಆಚಾರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ರಹ್ಮದೇವರಿಂದ ಹಿಡಿಕೊಂಡು ಮನುಷ್ಯ ಪಿತೃಪಕ್ಷಿಗಳ ತನಕ ತತ್ವಜ್ಞಾನ ಕೊಟ್ಟಂತೆ ಬ್ರಹ್ಮದೇವರಿಗೆ ತಿಳುವಳಿಕೆ ಕೊಡ್ತಾನೆ ಎಂದರೆ ಹೌದು ಒಂದು ನೀವು ವೇದವನ್ನೇ ಅಧ್ಯಯನ ಮಾಡಿದಾಗ ಅಥವಾ ಬೇರೆ ಬೇರೆ ಸಿಗದೇ ಇದ್ದದ್ದನ್ನು ಕೆಲವು ಹೆಚ್ಚಿನ ಅಂಶವನ್ನು ಬ್ರಹ್ಮಸೂತ್ರದಿಂದ ಉಪದೇಶ ಮಾಡಿದ ಪರಮಾತ್ಮ ಬ್ರಹ್ಮದೇವರಿಗೆ ನೀವು ವೇದದಲ್ಲಿ ಸಿಗದೇನೋ ಲಾಭ ಸೂತ್ರದಲ್ಲಿದೆ ಅಂತಂತಾರೆ ಅದಕ್ಕೆ ವೇದಕ್ಕಿಂತ ಹೆಚ್ಚು ಅಂತ ಪರವಿದ್ಯಾ ಅಂತ ಅದಕ್ಕೆ ಕೂಗೋದು ಹೀಗಾಗಿ ಪರಮರುದ್ರಾದಿ ದೇವತೆಗಳಿಗೆ ಅದನ್ನು ಪಾಠ ಮಾಡ್ತಾನೆ ಮೊದಲೇನೆ ಪರಮಾತ್ಮ ಅದಾದ ಮೇಲೆ ದೇವತೆಗಳು ಮುನಿಗಳು ಅವರೂ ಕೂಡ ಪರಮಾತ್ಮನಿಂದ ಹಾಕಿ ಕೇಳಿಕೊಳ್ತಾರೆ समस्त शास्त्रार्थ निदेश चक्रेय महाभारत नामधेय आगे शास्त्रार्थिगू कूड़ा कथे उदाहरण उदाहरण बेचारू हे बे आचार्य मदद तुम प्रतिज्ञा तारतम्य है जीवरली तारतम्यू हम जीवत्र अंत वे दृष्टि ऐन सति हेद ಬದಲಾವಣೆ ಮಾಡಲಿಕ್ಕಾಗೋದು ಎಲ್ಲರೀ ಬ ದೇವರು ಬದಲಾವಣೆ ಮಾಡ್ಬೋದಾಗಿತ್ತಲ್ಲ ದೇವರು ಎಲ್ಲರನ್ನೂ ಬದಲಾವಣೆ ಮಾಡಿ ಎಲ್ಲರನ್ನೂ ಒಳ್ಳೆಯವ್ರನ್ನ ಯಾಕೆ ಮಾಡಬಾರ್ದು ಹಾಗಾಗಲ್ಲಪ್ಪ ಅದು ಬದಲಾವಣೆ ಆಗಲ್ಲ ಅವರು ಅವರೇ ಬದಲಾವಣೆ ಮಾಡ್ಕೊಳ್ಳೋಕೆ ಅಪೇಕ್ಷೆ ಪಡಲ್ಲ ಬದಲಾವಣೆ ಮಾಡ್ತೇವೆ ಅಂತಂದರೆ ಏನು ಒಡೆದು ಹೋಗುತ್ತೆ ಅಷ್ಟೇ ಪದಾರ್ಥ ಹಾಳಾಗಿ ಹೋಗುತ್ತೆ ನಾಶ ಆಗಬೇಕಾಗುತ್ತೆ ಜೀವ ಸ್ವರೂಪ ಬದಲಾವಣೆ ಮಾಡಲಿಕ್ಕಾಗೋಲ್ಲ ಇಲ್ಲ ಇಲ್ಲ ದೇವರು ಹೆಂಗಾರು ಮಾಡಿ ಬದಲಾವಣೆ ಮಾಡಿದ್ದೇವೆ ನಮಗೆಲ್ಲ ಶಕ್ತಿ ಇದೆಯಲ್ಲ ದುರ್ಯೋಧನ ಪ್ರಕರಣ ತಗೊಂಡು ಒಳ್ಳೆ ಉದಾಹರಣೆ ಕೊಟ್ಟು ಬಿಟ್ಟರೆ ಇನ್ನೊಮ್ಮೆ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ನೋಡಿ ದೇವರು ಹೇಳಿದ್ರೆ ದೇವರು ಬದಲಾವಣೆ ಮಾಡಿದರೆ ದುರ್ಯೋಧನ ಬದಲಾವಣೆ ನಾನೇ ಬರ್ತೇನೆ ಹೌದು ಪರಮಾತ್ಮ ಏನು ಮಾಡಬೇಕು ಆ ಕಾಲಕ್ಕೆ ದುರ್ಯೋಧನ ಬದಲಾ ಅಲ್ಲಿ ಏನು ಬೇರೆ ಇನ್ನೇನು ಏನಿದೆ ಅದನ್ನು ಹೇಳೋದು ಪರಮಾತ್ಮ ಪಾಂಡವರು ಮೊದಲಿಂದ ಏನೇನು ಮಾಡಿಕೊಂಡು ಬಂದಿದ್ದಾನೆ ಅವರು ಹೇಗೆ ನಡ್ಕೊಂಡಿದ್ದಾರೆ ಇಲ್ಲಿ ತನಕ ಅಪಚಾರ ಮಾಡ್ತಾನೆ ಬಂದಿದ್ದಾನೆ ಅತ್ಯಂತ ಅಯೋಗ್ಯ ಇದ್ದಾನೆ ಬದಲಾವಣೆ ಮಾಡಿಕೊ इव उदाहरण कटाकते पांडवर्ग आम कटाकते मदल निन्नील नीन कटाकिट्रे पांडवर ऐग नीन कटाबिटी दुष्ट बुद्ध या बदलाने सीरी धृतराष्ट्र प्रवृत्तिलू बदलाने किंचे आगे ಇನ್ನೂ ವಿಚಿತ್ರ ಅಂದರೆ ಸ್ವರೂಪ ಬದಲಾವಣೆ ಅಂತಂದರೆ ಏನರ್ಥ ಸ್ವರೂಪ ತೆಗೆದು ಬೇರೆ ಇಡಬೇಕು ಅಂತ ರಿಪ್ಲೇಸ್ ಮಾಡೋದು ಅದೇ ಇರೋ ಸ್ವರೂಪ ನಾಶ ಮಾಡಬೇಕಲ್ಲ ಅಲ್ಲಿ ಸ್ವರೂಪಕ್ಕೆ ನಾಶ ಇಲ್ಲ ಅದೊಂದು ಇರೋದರಿಂದ ಇವತ್ತಿಗೆ ಏನೋ ವೇದಶಾಸ್ತ್ರಗಳು ಪ್ರಾಮಾಣ್ಯ ಉಳ್ಕೊಂಡಿದೆ ಸ್ವರೂಪಕ್ಕೂ ನಾಶ ಆಗಿಬಿಡುತ್ತೆ ಅಂತಾದರೆ ನಾ ಸ್ವರೂಪನೇ ಜೀವನೇ ಒಮ್ಮೆ ಸತ್ತು ಹೋಗಿಬಿಡ್ತಾನೆ ಅಂತಾದರೆ ಆದರೆ ವೇದ ಏನು ಶಾಸ್ತ್ರ ಏನು ಪುರಾಣ ಯಾಕೆ ಓದಬೇಕ್ರಿ ಯಾಕೆ ಕಷ್ಟಪಡಬೇಕು ಏಕಾದಶಿಯಂತೆ ಅದಂತೆ ಇದಂತೆ ಇವ್ರಿಗೆ ಯಾಕೆ ಕಷ್ಟಪಡಬೇಕು ರೀ ಈ ಕಡೆ ಇಲ್ಲೂ ಕಷ್ಟ ಕಡೆಗೆ ಯಾವತ್ತೊಮ್ಮೆ ಜೀವನವೂ ಹೋಗಿಬಿಡುತ್ತೆ ಕಟ್ಟ ಪಟ್ಕೊಂಡು ಪಟ್ಕೊಂಡೇ ಹೋಗ್ಬಿಡ್ತಾರೆ ಈ ಕಷ್ಟಪಟ್ಟರು ಏನಂತಾರೆ ನೋಡಿ ಈ ಜನ್ಮ ಕಷ್ಟಪಟ್ಟರು ಮುಂದಂತೂ ಸುಖ ಪಡ್ತೀಯಪ್ಪ ಅಂತಾರೆ ಅಂದರೆ ಜೀವಕ್ಕೆ ನಾಶ ಇಲ್ಲ ಅದೊಂದು ನಂಬಿಕೊಂಡು ಬದುಕ್ತಾ ಇದ್ದೇವೆ ಅದಕ್ಕೂ ನಾಶ ಇದೆ ಅಂತಾಗಿ ಬಿಟ್ರೆ ಅಂಥ ಕೆಲಸ ಮಾಡೋಲ್ಲ ದೇವರು ಇದಕ್ಕೆ ಒಳ್ಳೆಯ ದೃಷ್ಟ ಅಂತ ಯಾವುದು ದುರ್ಯೋಧನನ ಪ್ರಕರಣ ಒಳ್ಳೆ ದೃಷ್ಟ ಅಂತ ಸಾತ್ವಕರು ಇರ್ತಾರೆ ದುಷ್ಟರು ದುಷ್ಟರಾಗಿಯೇ ಇರ್ತಾರೆ ಕೆಲವು ಸಾತ್ವಕರು ದುಷ್ಟರ ಜೊತೆಯಲ್ಲಿ ಸೇರಿದ್ರು ಅವರು ಸಾತ್ವಕರಾಗಿಯೇ ಇರ್ತಾರೆ ಎಷ್ಟು ಬೇಕು ನಿಮಗೆ ಕಥೆಗಳು ಯಾವ ತರಹದ ಕಥೆ ಬೇಕು ಎಲ್ಲದಕ್ಕೂ ಉದಾಹರಣೆ ಇದೆ ಪ್ರತಿಯೊಂದು ಚರಿತ್ರೆಗೂ ಕೂಡ ಆವೇಶಾದಿಗಳ ಚರಿತ್ರೆಗೆ ಅಂಶಾವತರಣದ ಚರಿತ್ರೆಗೆ ಒಬ್ಬೊಬ್ಬರಿಗೂ ನಿಮಗೆ ಏನೇನು ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಮೂಲದಲ್ಲಿರುವ ಸಕಲ ರೂಪದ ಸ್ಮರಣೆ ಇರುತ್ತೆ ಆ ಎಲ್ಲ ಬಲಾದಿಗಳನ್ನು ಉಪಯೋಗ ಮಾಡಿಕೊಳ್ಳಬೇಕಾಗತ್ತೆ ಜರಾಸಂದ ಸಂವಹನ ಮಾಡಬೇಕಾದ್ರೆ ಅದನ್ನು ನೋಡಿದ್ರು ಹೇಳಿ ಆ ಬಲ ಜರಾಸಂಧನ ಆ ಬಲ ಅದಕ್ಕೆ ಮೂಲ ರೂಪದ ಬಲವನ್ನು ತಗೊಂಡು ಸಗದು ಪರಮಾತ್ಮನಿಗೆ ಪಶು ವಿವದ ವಿಷ್ಣು ಪಕ್ಷ ದ್ವಡೀಶಂ ನಡುಗು ಹೋಯ್ತು ಯಾರೊಬ್ರು ಮಾತೆ ಆಡಲಿಲ್ಲ ಅವಾಗ ನೋಡಿ ಇದೆಲ್ಲ ಇದು ವಿಶೇಷಾದಿಗಳಿಗಿಲ್ಲ ಕೃಷ್ಣ ಯಾರು ಹೊತ್ಕೊಂಡು ಹೋಗ್ತಾ ಇದ್ದೇನೆ ದೈತ್ಯ ಪಲಂಬಾಸರ ಏನ್ ಮಾಡ್ಬೇಕು ಅಂತ ಅಣ್ಣಾ ನೀನು ಸಾಮಾನ್ಯ ಅಲ್ಲ ನೀನು ಆದಿಶೇಷ ಓಹ್ ಹೀಗೆ ನೆನಪಾಯ್ತು ಆಮ್ರು ನೋಡಿ ಇವೆಲ್ಲ ಇದೆ ನಿನ್ನ ಕೈಯಲ್ಲಿ ಆಗೋಲ್ಲ ಜನಾಸಂದನ್ನು ಹೊಡಿಲಿಕ್ಕೆ ಅದಕ್ಕೆ ಬೇರೊಬ್ಬ ಇದ್ದಾನೆ ನಿನಗೆ ಸಾಮರ್ಥ್ಯ ಕಮ್ಮಿ ದೇವರ ಅಣ್ಣ ಆದರೂ ಅವನ ಸಾಮರ್ಥ್ಯ ಇಲ್ಲ ಅದು ಭೀಮಸೇನ ದೇವರಿಗೆ ಆ ಸಾಮರ್ಥ್ಯ ಇದೆ ಆ ಅಂದರೆ ಅವರು ತಾರತಮ್ಯ ಇದೆ ಯಾವುದಕ್ಕೆ ಬೇಕು ದೃಷ್ಟಾಂತ ನಿಮಗೆ ಎಲ್ಲ ಕಥೆಗಳಿಗೂ ಎಲ್ಲ ಪ್ರಮೇಯಗಳಿಗೂ ಕೂಡ ಯಾವ ಪ್ರಶ್ನೆ ಮಾಡಿದ್ರೂ ಮಹಾಭಾರತ ಉತ್ತರ ಇತ್ತು ಏನು ಪ್ರಶ್ನೆ ಮಾಡಿದ್ರೂ ಗೀತೆಯಲ್ಲಿ ಉತ್ತರ ಇತ್ತು ಪ್ರತಿಯೊಂದು ಅಂಥ ಅತ್ಯದ್ಭುತವಾದಂತಹ समस्त शास्त्रार्थिगू कदर्शनात्मक चक्रे महाभारत नामधेय अधिक भारि भारती भा अंत तत्वज्ञान दाभारथ महाभ द्ञान भा अंद्र काज्ञान का रथर आर अदर आसक्तर भारत ग्रंथरी इंत महात ग्रंथव निर्माण माक ವೇದೋತ್ತಮಂ ತಚ್ಚ ವಿಧಾತ್ರು ಪ್ರಧಾನ ಕೈಹಿ ತನ್ಮುಖ ತತ್ಸುರೇಶು ಅದು ವೇದೋತ್ತಮ ವೇದಕ್ಕಿಂತಲೂ ಉತ್ತಮ ಅದು ಎಲ್ಲರೂ ಒಪ್ಕೊಳ್ಳೇಬೇಕಿದೆ ವೇದ ಅಪೌರುಷೇಯ ಅಂತ ಅದು ಉತ್ತಮ ಆದರೂ ವೇದ್ದಲ್ಲಿ ವಿಚಾರ ಹೇಳಿದ್ದಾಗಲೇ ಇಲ್ಲಿ ವೇದ ಅನಂತ ಅಲ್ಲಿ ಹೇಳದೇ ಇರೋದಿರತ್ತ ಅಂದರೆ ವೇದದ ಅನಂತಕ್ಕಿಂತ ಭಗವಂತನ ಬುದ್ಧಿ ಅನಂತ ಇನ್ನೂ ದೊಡ್ಡದು ಅವೆರಡರ ಅನಂತ್ಯ ವಿಚಾರ ಮಾಡಿದರೆ ಸಾಮಾನ್ಯ ಜನರಿಗೆ ಅವೆಲ್ಲ ಅರ್ಥವೂ ಆಗಲ್ಲ ಇರ್ಬೋದು ಊಹೆ ಮಾಡಿಕೊಳ್ಬಹುದಷ್ಟೇ ಸಂಭಾವನೆಯೇ ಭಗವಂತನಾದಂತೆ ಬಹಳ ದೊಡ್ಡದು ಅವನು ಬುದ್ಧಿಯಲ್ಲಿ ಏನಿದೆ ಅಂತ ಅವನು ಹೇಳಬೇಕಷ್ಟೇ ಅದು ವೇದಾದಿಗಳಿಗೆ ಏಕೆ ವೇದನೇ ಹೇಳ್ತಾ ಇದ್ವಿ ಯಥೋ ವಾಚೋಲಿ ವರ್ತಂತೆ ಅಪ್ರಾಪ್ಯ ಮನಸಾಸಹ ನಾವು ಪೂರ್ಣ ಹೇಳಲಿಕ್ಕಾಗಲ್ಲ ಭಗವಂತ ಅಪ್ರಮೇಯ ಅಶಬ್ದಮ ಅಸ್ಪರ್ಶಮ ರೂಪಮೇಯಂ ತಥಾರ ಸಂ ನಿತ್ಯಮಗಂಧವಚ್ಛಯತೆ ಪರಮಾತ್ಮನನ್ನು ಪೂರ್ಣ ಮಟ್ಟದಲ್ಲಿ ನಾವು ಅಂತ ಹೇಳ್ತಾ ಇದ್ದಾನೆ ಅಂದಮೇಲೆ ಅವನು ಏನಿದೆ ಅಂತ ಹೇಗೆ ಹೇಳಲಿಕ್ಕಾಗತ್ತೀ ಅವನ ಬುದ್ಧಿಯಲ್ಲಿ ಏನಿದೆಯೋ ಅದನ್ನು ಇಲ್ಲಿ ಹೇಳಿಬಿಟ್ಟ ಕಿಂತ ಎರಡು ಗ್ರಂಥಗಳು ಹೆಚ್ಚು ನಮ್ಮ ಆಚಾರ್ಯ ಬಹಳ ಚೆನ್ನಾಗಿ ಅದನ್ನು ವಿಂಗಡಣೆ ಮಾಡಬೇಕು ಪೌರುಷೇ ಗ್ರಂಥಗಳು ಅಪೌರುಷೇಯ ಗ್ರಂಥಗಳು ಮಹಾಪೌರುಷ ಗ್ರಂಥಗಳು ಅಂತಿದ್ದಾರೆ ಮಹಾಪುರುಷ ನಿರ್ಮಾಣ ಮಾಡಿದ್ದಾನಲ್ಲ ಅದು ಮಹಾಪೌರುಷ ಅದು ಮಹಾಭಾರತ ಬ್ರಹ್ಮ ಸೂತ್ರಗಳು ಅದಕ್ಕೆ ಸರ್ವೋತ್ತಮ ಪ್ರಾಮಾಣ್ಯ ಆಚಾರ್ಯ ಎಂದಿದ್ದಾರೆ ಚಕ್ರೆಯ ಶಾಸ್ತ್ರಂ ಆಚಾರ್ಯರ ಪ್ರಯೋಗ ಅದು ಆಚಾರ ಇದ್ದಾರೆ ವೇದೋತ್ತಮಂ ಚಕ್ರೆ ಅಂತ ಶಬ್ದ ಜಾತ್ಯ ಸರ್ವಸ್ಯ ಯತ್ ಪ್ರಮಾಣ ನಿರ್ಣಯ ಇದು ವೇದವ್ಯಾಸ ದೇವರೇ ಸ್ಕಾಂದ ಪುರಾಣದಲ್ಲಿ ಹೇಳಿ ಸಮಗ್ರ ಶಬ್ದ ಪ್ರಪಂಚಕ್ಕೆ ಯಾವ ಗ್ರಂಥದಿಂದಲೇ ನಿರ್ಣಯವೋ ಆ ಬ್ರಹ್ಮಸೂತ್ರ ಅಧ್ಯಯನ ಮಾಡಿದವರು ಗೊತ್ತಾಗುತ್ತೆ ಆ ಸೂತ್ರ ಅಧ್ಯಯನ ಮಾಡುವ ಕ್ರಮ ಅಂತ ಅದು ಬೇರೆಯೇ ಅದು ಆ ಪ್ರಪಂಚವೇ ಬೇರೆ ಅಥಾತೋ ಬ್ರಹ್ಮಜಿಜ್ಞಾಸ ಭಗವಂತನನ್ನು ಚಿಂತನೆ ಮಾಡೋಣ ಗುಣಪೂರ್ಣನಲ್ಲಿ ಚಿಂತನೆ ಮಾಡೋಣ ನೀವು ಗುಣ ಅಲ್ಪ ಇರೋದನ್ನು ಚಿಂತನೆ ದುಃಖಪಡ್ತೀರಪ್ಪ ಬೇಡರು ನೀವು ಮೋಕ್ಷ ಬೇಕಾ ಆನಂದ ಬೇಕಾ ಈ ಸಂಸಾರದ ಬಿಡುಗಡೆ ಬೇಕಾ ಬೇಕಾಗಿದ್ದರೆ ಗುಣಪೂರ್ಣನ ಚಿಂತನೆ ಮಾಡಿರಿ ಯಾರಾತ ಗುಣಪೂರ್ಣ ಇದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ ಜನ್ಮಾದ್ಯಸ ಬಹಳ ಸುಲಭ ಇದೆ ನಮಗೇನೇನು ಬೇಕೋ ಅದನ್ನು ಯಾರು ಕೊಡ್ತಾರೋ ಅವು ನಮಗಿಂತ ಹೆಚ್ಚು ಗುಣಪೂರ್ಣ ಅಂತ ಎಷ್ಟು ಇದು ನಮಗೆ ಬೇಕಾಗಿರೋದಲ್ಲೇ ನಮ್ಮ ತಂದೆ ತಾಯಿ ನಮಗೆ ಕೊಡ್ತಾರೆ ಅಂತ ಆದರೆ ನಮಗೆ ಪೂಜ್ಯರು ಅವರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂದರೆ ಆನಂದ ಆಗುತ್ತೆ हाँ इगत के प्रति क्षण यारे यार बेको सृष्टि स्थिति संहार नियमन ज्ञान अज्ञान बंध मोक्ष हर अर्थ आग हसवे आगे हसवेद अड़े गांताने हसवे, हसवे आग लाँ। आग लाँ। आ सृष्टि आगे बेड़ हसवे तो हसवे आग अदा नम हसवे आता डाक्ट्र हर होता है हसुवे सृष्टि आगे अदादले आहार ते आहार हाथ हसवे आगने आहार सर्ता आहार कल मत जीर्ण आगे अदर लय आगे हे सर लय आगे वह वैद्यार मधु आहार इनकमिंगूटम सरिया अंतर अगर आहार चेना तोता सरिया मलमूत्र सर्जने सर आगद रोग मलमूत्र बंद आगे ज्वर बंद ಕೆಟ್ಟ ಪದಾರ್ಥ ಒಳಗೆ ಉಳ್ಕೋತರು ಅಂತಂದರೆ ಜ್ವರ ಅಷ್ಟೇ ಅಂದಮೇಲೆ ಸರಿಯಾಗಿ ಸೃಷ್ಟಿಯಾಗಬೇಕು ಸ್ಥಿತಿಯಾಗಬೇಕು ಲಯ ಆಗಬೇಕು ತಿಂದು ತಕ್ಕನೆ ಕಲವು ಹೋಗಿಬಿಟ್ರೆ ಒಳಗಡೆ ಕಲುವು ಕಾಲ ಪುಷ್ಟಿದಾಯಕವಾಗಿ ಉಳ್ಕೊಳ್ಳೋದು ಬೇಡ ಇಲ್ಲದೆ ಬಂದೋಯಿತು ಸೃಷ್ಟಿ ಸ್ಥಿತಿ ಲಯ ನಿಯಮನ ಒಂದೇಕು ಕೂತಲ್ಲೇ ಕೂತಲು ಚೆನ್ನಾಗಿ ತಿಂತಾನೆ ಉಳಿತಾನೆ ಕೂತಲ್ಲೇ ಕೂತಲು ಹೆಚ್ಚು ತಿಳುವಳಿಕೆಯೇ ಇಲ್ಲ ಪ್ರ ಬೇರೆ ವ್ಯಾಪಾರಿಗಳಲ್ಲಿ ಆತನಿಗೆ ಪ್ರೇರಣೆಯೇ ಇಲ್ಲ ಅಂತ ಹೇಳಿಬಿಟ್ರೆ ಇದು ನಿಯಮನ ಅಂತಂತಾರೆ ಅದರಂತೆಯೇ ಇನ್ನು ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಜ್ಞಾನ ಕೊಡೋದೊಂದು ಗುಣನ ಭಾಳ ಚೆನ್ನಾಗಿ ಆಚಾರ್ಯ ನಿರೂಪಣೆ ಮಾಡಿ ಕೊಡ್ತಾರೆ ಅಕಸ್ಮಾತ್ ಅಜ್ಞಾನ ಕೊಟ್ಟಿರಲಿಲ್ಲ ಅಂತ ಆಗಿದ್ದರೆ ಆ ಜ್ಞಾನ ಅಂತ ಆಗಿರ್ತಿದ್ರೆ ಅತ್ಯಂತ ಆಪ್ತರನ್ನ ಕಳ್ಕೊಂಡ್ಬಿಡ್ತಾನಲ್ಲ ಆ ಜ್ಞಾನ ಸದಾ ಉಳ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ ಯಾರನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಬಾಯಿ ಬಾಯಿ ಬಡ್ಕೋತಾ ಇರ್ತಾನೆ ಅದೇ ತಿಳುವಳಿಕೆ ಹಾಗೇ ಉಳ್ಕೊಂಡ್ರೆ ಆಹಾರ ತಿನ್ನೋದು ಮಲಗೋದು ಉಣ್ಣೋದು ಅದು ಇದು ಬೇರೆ ನೋಡೋದು ಮಾಡೋದ್ರಿಂದ ಬೆಲ್ಲ ಮರಿತಾ ಹೋಗುತ್ತದೆ ಅದು ಕೊಡಲಿಲ್ಲ ದೇವರು ಅಂತಾಗಿದ್ದರೆ ಗತಿ ಏನಾಗಿರೋದು ಎಲ್ಲಾ ಕಾರುಣ್ಯದಿಂದ ಕೊಡ್ತಾ ಇದ್ದಾನೆ ಸ್ವಾಮಿ ನಮಗೆ ಬೇಕ ಇಡೀ ಜಗತ್ತಿಗೆ ಬೇಕಾದಂತಹ ಹಸ್ಯ ಈ ಪ್ರಾಮಾಣಿಕವಾದ ಇಡೀ ಪ್ರಪಂಚಕ್ಕೆ ಅದು ಸುರನರಾದ ಯಾವ ಪ್ರಪಂಚ ಬೇಕಾಗಿರಲಿ ಇಡೀ ಬ್ರಹ್ಮಾಂಡಕ್ಕೆ ಮೂಲ ಮೂಲೆಯಲ್ಲೂ ಪ್ರತಿ ಕ್ಷಣದಲ್ಲೂ ಯಾರ್ಯಾರಿಗೇನು ಬೇಕೋ ಅದನ್ನು ಪ್ರತಿಯೊಬ್ಬರಿಗೆ ಅದನ್ನೆಲ್ಲ ಕೊಡ್ತಾನೆ ಅಂದರೆ ಅವನಲ್ಲಿ ಬಂಡವಾಳ ಇನ್ನೆಷ್ಟಿದೆ ಹಾಗಾದರೆ ಹಾಗಾದ್ರೆ ಅದಕ್ಕೆ ಬೇಕಾದ ಗುಣಗಳೆಲ್ಲ ಅವನಲ್ಲಿರಬೇಕಲ್ವಾ ಕರ್ತೃತ್ವಾ ಸಗುಣ ಬ್ರಹ್ಮ ಅಂದರೆ ಇದಕ್ಕೆಲ್ಲ ಬೇಕಾದ ಕೊಡ್ತಾನೆ ಅಂತಂದರೆ ಹಾಗಾದ್ರೆ ಅವನಿಂತಹ ಪೂರ್ಣ ಇದ್ದಾನೆ ಭಗವಂತ ಪೂರ್ಣ ಅಂತ ಈ ಲಕ್ಷಣದಿಂದ ತಿಳ್ಕೊಂಡು ಬಿಡಬಹುದು ಅಲ್ಲ ಮತ್ತು ಬೇರೆ ಬೇರೆಯವ್ರನ್ನು ಎಲ್ಲ ಹೇಳ್ತಾರಲ್ಲ ಬೇರೆ ಇದನ್ನೆಲ್ಲ ಎಲ್ಲಿ ತಿಳ್ಕೋ ಶಾಸ್ತ್ರೀಯ ಬೇರೆಯವ್ರಿಗೂ ಹೇಳ್ತಾರಲ್ಲ ಸಮನ್ವಯ ಮಾಡದೆ ಇದ್ದಾಗ ಹೇಳ್ತಾರೆ ಸಮನ್ವಯ ಮಾಡಿದರೆ ಅಭ್ಯಾಸ ಅಪೂರ್ವತಃ ಮುಂತಾದ ಅನೇಕ ಯುಕ್ತಿಗಳನ್ನೆಲ್ಲ ಯೋಜನೆ ಮಾಡಿ ಆ ಯಾರನ್ನು ಹೇಳ್ತಾ ಇರುವುದಲ್ಲ ಇಲ್ಲ ಅಗ್ನಿ ನಾ ರೈಮ ಅಗ್ನಿಯಿಂದ ಎಲ್ಲ ಆಗುತ್ತೆ ಅದಕ್ಕೇನೆ ಅಗ್ನಿಮಿ ಈಡೇ ಪುರೋಹಿತಂ ನಮಗೆ ಮುಂದಿನ ಹಿತವನ್ನು ಕಾಪಾಡುವಂತಹ ಅಗ್ನಿಮಿ ನೋಡಿ ಅಗ್ನಿಯನ್ನು ಸ್ತೋತ್ರ ಮಾಡ್ತಾರೆ ವೇದದಲ್ಲಿ ನೀವು ದೇವರಿಗೋಸ್ಕರ ಹೇಳ್ತೀರಲ್ಲ ಅದನ್ನೆಲ್ಲ ವಾಯು ವಾಯಾಯಿತ ಇಂದ್ರ ಶ್ರೇಷ್ಠಾನಿದ ದ್ರವೀಣಾನಿ ದೇಹಿ ಚಿತ್ತಿಂ ಇಂದ್ರ ಶ್ರೇಷ್ಠಾನಿದ ದ್ರವೀಣಾನಿ ದೇಹಿ ನಮಗೆ ಶ್ರೇಷ್ಠ ದುಡ್ಡುಗಳನ್ನು ನೋಡಿ ಕೇಳ್ಕೊಳ್ಳೋದು ಇಂದ್ರದೇವರು ನೀವು ದೇವರಿಗೆ ಹೇಳ್ತೀರಿ ಎಲ್ಲ ಅಧಿಪತಿ ಅಂತ ನಿಜವಾಗಿ ಇಂದ್ರನ ದುಡ್ಡು ಕೊಡ್ತಾರ ಅವರ ಯಾವಾಗಲೂ ಇರತ್ತಾ ವಿಚಾರ ಮಾಡಿ ಇದು ಪರಮೇಶ್ವರ್ಯೇ ಪರಮೇಶ್ವರಿಯೇ ಇಲ್ಲ ಸ್ವರ್ಗೇಶ್ವರಯನ್ನೇ ಕಳ್ಕೊಂಡು ಕಳ್ಕೊಂಡು ದೇವ್ರ ಹತ್ರ ಹೋಗ್ತಿರ್ತಾರ ಚರಿತ್ರೆ ಕೇಳಿದ್ದೇವ ನನ್ನೆಲ್ಲ ಎಷ್ಟು ಒದ್ದಾಡಿದ್ದಾರೆ ಕಡೆಗೆ ನಾರಾಯಣ ವರ್ಮಾದಿಗಳ ಸಿದ್ಧಿ ಇರುವ ವಜ್ರಾಯ ಒಡೆದು ಮಾಡಿ ಆಮೇಲೆ ಅವರು ಹೋಗ್ತಾರೆ ಹಾಗಾಗಿ ನಿಜವಾದಿಂದ ಅವರಲ್ಲ ಅಗ್ನಿ ಇಂದ್ರೆ ಅಗ್ನಿ ನೈತಿ ಮುಂದೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ನಮ್ಮನ್ನ ಮುಂದಿನ ಹಂತಕ್ಕೆ ನೀವ ಅಕ್ಕಿ ಇಟ್ಟರೆ ನೀರು ಅಕ್ಕಿ ಇಟ್ಟರೆ ಏನಾಗುತ್ತೆ ಅದೇ ಹಂತದಲ್ಲಿ ಬಿದ್ದಿರತ್ತ ಪಕ್ವ ಆಗುವ ಮುಂದಿನ ಹಂತಕ್ಕೆ ಹೋಗಲ್ಲ ಅದಕ್ಕೆ ಅಗ್ನಿ ಹಿಂದಕ್ಕೆ ಹೋಗೋದು ಅದಕ್ಕೆ ಅಂತಹ ಈ ಗುಣ ಯಾರಿಗಿದೆ ನಮ್ಮಲ್ಲಿ ಮುಂದೆ ಮುಂದಕ್ಕೆ ಸ್ವರ್ಗಾದಿ ಲೋಕಗಳಿಗೆ ಮೊಕ್ಕ ತನಕ ಕರ್ಕೊಂಡು ಹೋಗುವಂತಹ ಆ ಉನ್ನತ ಗುಣ ಯಾರಿಗಿದೆ ವರ್ಷಣ ಅದು ವರುಣ ಉಚ್ಯತೆ ಯಮಯತಿ ಇತಿ ಯಮ ಇವಲ್ಲ ಈ ಗುಣಗಳನ್ನೆಲ್ಲ ನೀವು ಬರೀ ಆ ದೇವತೆಗಳನ್ನು ಹೇಳಲಿಕ್ಕೆ ಸಾಧ್ಯವಾ ಆಗೋಲ್ಲ ಅದಲ್ಲ ಸೂರಿವಿಹಿ ಯಾತಿ ಹೊತ್ತು ಸೂರ್ಯ ಇವಲ್ಲ ಒಂದೊಂದು ಗುಣಗಳನ್ನು ನೋಡ್ತಾ ಆ ಪ್ರಕರಣಗಳನ್ನು ನೋಡ್ತಾ ಅದು ಪೂರ್ಣ ತಗುಕೊಳ್ಳೋದು ಅದು ಭಗವಂತನಲ್ಲೇ ಅದರಿಂದಾಗಿಲ್ಲ ಸಮನ್ವಯ ಮಾಡಿದರೆ ತತ್ತು ಸಮನ್ವಯ ಆ ಪರಬ್ರಹ್ಮ ಒಬ್ಬನೇ ಇದ್ದಾನೆ ಇದೇ ಹಾಗೆ ಇದೇ ಹೇಗೆ ಇದೇ ಹೇಗೆ ಈ ದೋಷ ಬಂದರೆ ಇದು ಎಲ್ಲ ಜಗತ್ತಿಗೆ ಜನ್ಮನೇ ಇಲ್ಲ ಜಗಜ್ಜನ್ಮಾದ ಕರ್ತ ಅಂತ ಹೆಂಗೆ ಹೇಳ್ತೇವೆ ಅವ್ಯಾಕೃತ ಆಕಾಶ ನಿತ್ಯ ಜೀವರು ನಿತ್ಯಳು ರಮಾದೇವಿ ನಿತ್ಯಳು ಇವರಿಗೆಲ್ಲ ಎಲ್ಲಿ ಕೊಡ್ತಾನೆ ದೇವರು ಅವರು ಸೃಷ್ಟಿನೇ ಇಲ್ಲ ಸೃಷ್ಟಿ ಇಲ್ಲ ಸ್ಥಿತಿ ಇಲ್ಲ ರಯ ಇಲ್ಲ ಎಲ್ಲ ಇಡೀ ಜಗತ್ತು ಕೊಡ್ತಾನೆ ಸುಳ್ಳು ಹೇಳ್ತಾ ಇದ್ದೀರಿ ಅವ್ರು ತಿಳಿಸ್ಕೊಡ್ತೇನೆ ನಿತ್ಯ ಪದಾರ್ಥಕ್ಕೊಂದು ಸೃಷ್ಟಿ ಇದೆಯಪ್ಪ ಅಂತ ಯಾರು ಹೇಳ್ತಾರೆ ಅದನ್ನೆಲ್ಲ ನಿತ್ಯಪದಾರ್ಥ ಪದಾರ್ಥ ಭಗವಂತನಿಗೆ ಅಧೀನ ಆಗುತ್ತಲ್ಲ ಪರಾಧೀನ ವಿಶೇಷ ವ್ಯಾಪ್ತಿ ಅಂತ ಅದೊಂದು ಸೃಷ್ಟಿ ಇದೆ ಆ ಸೃಷ್ಟಿ ಅದು ಸುಮ್ಮನೆ ಬಿದ್ದದ್ದು ತನ್ನ ವಿಶೇಷ ಅಧೀನಕ್ಕೆ ಇಟ್ಟುಕೊಂಡು ಅದರ ಗುಣಗಳನ್ನು ಅಭಿವ್ಯಕ್ತಿ ಮಾಡ್ತಾನಲ್ಲ ಅದೇ ಅಧಿಕ ಸೃಷ್ಟಿ ಶಬ್ದಾರ್ಥ ಅಂತ ತೆಗೆದು ಬಿಡ್ತಾನಲ್ಲ ಅದೇ ಅಧಿಪ್ರಾಯ ಅವ್ಯಾಕೃತ ಆಕಾಶಾದಿಗಳಿಗೂ ಒಂದು ಸೃಷ್ಟಿ ಇದೆ ನ ವಿಯದ ಶ್ರುತೇ ಹೇಳ್ತಾರೆ ವೇದಾಧ್ಯ ನಿರ್ಣಯ ಮಾಡಿದ್ದಾರೆ ಬಟ್ಟಂತೂ ಏನಾದರೂ ಸಂದೇಹ ಬತ್ತು ಅಂತಂದರೆ ಅದೆಲ್ಲಕ್ಕೂ ಮೂಲ ಎಲ್ಲದಕ್ಕೂ ಉತ್ತರ ಕೊಟ್ಟಂತಹ ಅದ್ಭುತವಾದ ಗ್ರಂಥ ರಾಜ ಮುರ್ಧನ್ಯ ತಮ ಅದರ ಮೇಲೆ ಇನ್ನೊಂದಿಲ್ಲ ಅಂಥ ಉತ್ಕೃಷ್ಟ ಗ್ರಂಥ ಅಂದರೆ ಬ್ರಹ್ಮಸೂತ್ರ ಇಂಥ ಬ್ರಹ್ಮಸೂತ್ರ ಗ್ರಂಥವನ್ನ ಅದಕ್ಕೆಲ್ಲ ದೃಷ್ಟಾಂತವಾಗಿ ಮಹಾಭಾರತ ಗ್ರಂಥವನ್ನ ಸಾಧಾರಾಯಣ ದೇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆಲ್ಲ ಆ ಉಪಕಾರಕ್ಕೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇಂತಹದ್ದನ್ನು ನಿರ್ಮಾಣ ಮಾಡಿಕೊಟ್ಟರು ವೇದೋತ್ತಮ ತಿದಾತೃಶಂಕರ ಪ್ರಧಾನ ಕ್ರೈಸ್ತನ್ ಮುಖದ ಅಥೋ ಗಿರೀಶಾದಿ ಮನೋನುಷಾಯಿ ಕಲೆರ್ಮ ಮಹಾರಾಜು ಸುವಂಗಮಯೇಶ್ವರೈ ವೇದವ್ಯಾಸ ದೇವರು ಅಲ್ಲರಲ್ಲಲ್ಲಿ ಅವರವರು ಹೃದಯ ಹಕ್ಕಿ ಮುಟ್ಟಿದ್ದ ಆಕಾರನೇ ಗೊತ್ತಾಗದೇ ಇದ್ದಂತೆ ಅಜ್ಞಾನಾದಿರೂಪದಿಂದಾಗಿ ಅವನಿಗೆ ಬಾಣಪ್ರಸಾರ ಮಾಡಿದ್ರು ಯಾವ ಬಾಣ ತಮ್ಮ ಮಾತು ಅಂತ ನಮ್ಮ ಬಾಣಪ್ರಸಾರ ಮಾಡಿಬಿಟ್ರು ಹೃದಯದ ಒಳಗಡೆಯಲ್ಲಿ ಅವನು ಯಾವ ಆಕಾರದಲ್ಲಿದ್ದಾನೆ ಎಲ್ಲೂ ಹೊಡೆದ್ರೆ ಸಾಹಿತ್ಯ ಗೊತ್ತವರಿಗೆ ಈ ಕರೋನಾಕ್ಕೆ ಏನು ಕೊಟ್ಟರು ಸಾಯಿತು ಗೊತ್ತಿಲ್ಲ ಇಲ್ಲ ಒಂದು ಬಿಡ್ತಾ ಇದ್ದವ್ ಆದರೆ ಅದಕ್ಕೆ ಆಕಾರ ಏನು ಹೇಗಿರುತ್ತೆ ಏನು ಮಾಡಿದ ಅದಕ್ಕೊಂದ್ರೆ ಆಂಟಿ ಅಸ್ತರ ಒಂದು ಹೋಗಬೇಕಲ್ಲ ವಿರುದ್ಧವಾದದ್ದು ಒಂದು ಆ ಕಲಿಯನ್ನು ಹ್ಯಾ ಮಾಡಿಬೇಕು ಭಗವಂತನಿಗೆ ಗೊತ್ತು ವೇದವ್ಯಾಸದೇವರ ನಾರಾಯಣ ಸರೋವರು ಜಗದೇಕನಾಥನು ಆ ಮಾತು ಕೇಳ್ತಾ ಇದ್ರೆ ಸಾಕು ಬಳಕೆ ಕಲಿಸತ್ತು ಹೋಗ್ತಾ ಅದರಲ್ಲೂ ಭಾಗವತದಂತಹ ಕಾಂತ ಭಾಗವತ ಕೇಳಿದರೆ ಯಾರಿಗೂ ತಾನೇ ಭಕ್ತಿ ರುಚಿ ಪರಿಚಯ ಇಲ್ಲದವರಿದ್ದಾರೆ ಮಹಾಭಾರತ ಇಡೀ ಕೇಳಿದ್ರು ಅಥವಾ ರಾಮಾಯಣದ್ರು ಪರಿಚಯ ಆಗುತ್ತೋ ಇಲ್ಲೋ ಹೇಳಕ್ಕೆ ಬರೋಲ್ಲ ಆದರೆ ಭಾಗವತ ಕೇಳಿದವನಿಗೆ ನಾನು ಭಕ್ತಿಯಿಂದ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿಸ್ಬಿಡಿ ನೋಡೋಣ ಭಕ್ತಿಯ ಪರಾಕಾಟ ಶಬ್ದ ಕೇಳ್ತಾ ಇದ್ದರೆ ಸಾಕು ಒಳಗಡೆ ಕಲಿ ದೂರಾಗಿ ನಾ ಮತ್ತೆ ಮತ್ತೆ ಭಾಗವತ ಕೇಳಬೇಕಪ್ಪ ಭಾಗವತ ಕೇಳ್ತಾನೆ ಇರಬೇಕಪ್ಪ ಅನ್ನುವ ಆ ತುಳಿತವನ್ನು ಸಾತ್ವಿಕರೇ ಆಗುತ್ತೆ ದುಷ್ಟರಾಗಿದ್ರೆ ಆಗೋಲ್ಲ ಸಾತ್ವಿಕರಿಗೆ ಆ ಶಬ್ದ ಪ್ರಯೋಗ ಇನ್ನು ಹೇಗಿರಬೇಕು ಏನು ಬೇಡ ಪ್ರಹ್ಲಾದರಾಜರು ಸ್ತೋತ್ರ ಕೇಳಿದರೆ ಹೇಗಿದ್ದೀರಿ ಅದು ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಜನ್ಮ ಶೋಕಾ ಸಕಲಯೋ ನಿಷು ದಮ ದುಃಖಮತಿಯಹಂ ಭೂಮನ್ ಭ್ರಮೇವದೇ ತವದಾಸ ನರಸಿಂಹದೇವರ ಎದುರುಗಡಿಯಲ್ಲಿ ನಿಂತು ಅವರನ್ನ ಆ ಭಕ್ತು ದ್ರೇಕದಿಂದಲೇ ತಂದೆಯನ್ನ ಎದುರಕ್ಕೊಂಡು ಭಗವಂತನನ್ನು ಒಲಿಸಿಕೊಂಡು ಇವತ್ತದೇ ಭಗವಂತ ತಂದೆಯನ್ನು ಕುಂದು ಅರ್ಭಟ ಮಾಡ್ತಾ ಹಾಕುತ್ತಾ ಅವರ ಎದುರುಗಡಿಯಲ್ಲಿ ಅವರು ಆಡಿದ ಮಾತು ವೇದವ್ಯಾಸದೇವರ ಚಿತ್ತವನ ಹೇಗಿದೆ ಅದನ್ನು ಸ್ವಾಮಿ ಇರೋದು ಯಾವುದೇ ಸಂಸಾರ ಅಂದರೆ ಬೇರೆ ಏನಲ್ಲ ಪ್ರಿಯವಾದ ವಸ್ತುಗಳ ವಿಯೋಗ ಬೇಕು ಬೇಕು ಬೇಕು ಅಂತ ಇರ್ತೇವೆ ಕಳೆದು ಹೋಗುತ್ತೆ ಬೇಡ ಬೇಡ ಅಂತಂತಿರ್ತೇವೆ ಬಂದು ಒಕ್ಕರಿಸ್ತಾ ಇರುತ್ತೆ ಸಂಸಾರ ಅಂದರೆ ಇಷ್ಟೇ ಬೇಕಾಗ್ತದ್ದು ಸಿಗೋಲ್ಲ ಬೇಡ ತಿದ್ದು ಬಿಡೋಲ್ಲ ಇದಕ್ಕೇನಾರು ಔಷಧಿ ಕಂಡುಹೊಡಿಯೋಣ ಅಂತೇನೋ ಮಾಡಲಿಕ್ಕೆ ಹೋದರೆ ತದಪಿ ದುಃಖವತದ ಧೀಯ ಏನೋ ತಲೆನೋವು ಮೈ ನೋವು ಅಂತ ಮಾತ್ರೆ ತಗೊಂಡ್ರೆ ಕಿಡ್ನಿ ಡಮಾರ್ ಅಂದು ಹೋಗುದ ಹಾಗೆ ಇದೆ ಇವತ್ತು ಈ ಅಲೋಪತಿ ಔಷಧಿಗಳು ಅವು ಹಾಗೆ ಇದ್ದಾವೆ ಈ ಸಂಸಾರದ ರೋಗದ ಔಷಧಿ ನಾವೇ ಕಂಡು ಅಂತ ಹೋದ್ರೆ ಅವು ದುಃಖ ಔಷಧ ತದಪಿ ದುಃಖಂ ಆತದ ಅದಕ್ಕೆ ನಾವೇ ಔಷಧಿ ಕಣ್ಣು ಅಂತ ಹಾಟ್ರೆ ಬರೇ ಮತ್ತಷ್ಟು ದುಃಖಕ್ಕೆ ಕಾರಣ ಇಲ್ಲ ಇದಕ್ಕೆ ಬೇರೆ ರೋಗಕ್ಕೆ ಇದಕ್ಕೆ ಸಕಲ ಯೋನಿಶು ಒಂದು ಯೋನಿಯಲ್ಲಲ್ಲ ಒಂದು ಅವಸ್ಥೆಯಲ್ಲಲ್ಲ ಒಂದೊಂದು ಕಾಲಕ್ಕೆ ಒಂದೊಂದು ಯೋನಿಯಲ್ಲಿ ಒಂದೊಂದು ಋಣಂತ ಅವಸ್ಥೆ ಪಡ್ತಾ ಇದ್ದೇವೆ ಒಂದೊಂದು ದುಃಖ ಪಡ್ತಾ ಇದ್ದೇವೆ ಬರೇ ದುಃಖ ಕೂಪು ಈ ಸಂಸಾರ ಆಗ್ತಾ ಇದೆ ಸ್ವಾಮಿ ಇಷ್ಟು ದುಃಖವನ್ನು ಅನುಭವಿಸಲಿಕ್ಕಾಗೋಲ್ಲ ನಮ್ಮ ಕೈಯಲ್ಲಿ ಇದಕ್ಕಿರೋ ಒಂದೇ ಉಪಾಯ ಅಂದರೆ ತವದಾಸ್ಯೋ ನಿನ್ನ ದಾಸರು ನಿನ್ನ ಭಕ್ತರು ಅಂತ ನಿನ್ನ ಭಕ್ತಿ ಕೊಟ್ಟು ನಿನ್ನ ದಾಸ್ಯವನ್ನು ಕೊಟ್ಟು ಅದರಲ್ಲೇ ಆನಂದ ಅದೊಂದು ಅವಸ್ಥೆ ಬೇರೆ ಅದು ಕೊಟ್ಟು ಬಿಡಿ ಸ್ವಾಮಿ ಭೂಮನ್ನು ತಮದಾಸ್ಯ ಯೋಗ ನಮಗೆ ಆ ದಾಸ್ಯ ಕೊಟ್ಟು ಬಿಡು ಸ್ವಾಮಿ ಈ ಸತ್ಯ ಅಲ್ಲ ಇದು ಈ ಸುಳ್ಳ ಯಾರು ಹೇಳಿ ನೋಡು ಈ ಶಿ ಕತ್ತಿತ್ತು ಇಂಥದ್ದೊಂದು ಮಹಾಮಾರಿ ಬರುತ್ತೆ ಏನೇನು ಯಾರ್ಯಾರು ಲೆಕ್ಕಾಚಾರ ಹಾಕ್ಕೊಂಡಿದ್ದರೆ ಎಲ್ಲ ಉಲ್ಟಾ ಪಲ್ಟ ಇದ್ದು ಪ್ರಪಂಚ ಏನು ಬೇಕಾದ್ರೂ ಆಗ್ಬಹುದು ಅನ್ನೊಂದು ಕ್ಷಣದಲ್ಲಿ ಪ್ರಪಂಚಕ್ಕೆ ಒಂದು ಊರಿಗೆಲ್ಲ ಒಂದು ರಾಜ್ಯಕ್ಕೆಲ್ಲ ಬದಲಾವಣೆ ಆಗಿದ್ದು ಮುಂದೇನಾಗತ್ತೆ ಗೊತ್ತಿಲ್ಲ ನಮ್ಮ ನಮ್ಮ ನಿಯಂತ್ರಣದಲ್ಲಿ ಇದೆಯಾ ನಾನು ಲೆಕ್ಕಾಚಾರ ಹಾಕ್ಕೊಂಡಿದ್ದೆಲ್ಲ ನಡೀತಾ ಇದೆಯಾ क्रिमि आटाड़ता है विचित्र अगे आवे क्रिमिया राज्यवाणी है क्रिमिया राज्य बेरे रीति आल्तांक्रामिक रोग यहटाड़े युद्ध ऐन आटाड़े गाँव नो अ हाराट भय बंद होंगे वाड़ी ऐरू बेड़ा अंत मंकु अलता कूती जीव अटोलब शक्ति तुम्हिटे तन मतन अनन्याश्चिंत मे जनासाभियुक्त अब हलवा सरिया मेटसकीराव बी ना रक्षण निम्न केस नहींता अन भक्तिया ना तोरस्तर नान रक्षण मेमी अभी ऐनो नगते ರಾಮಾಚಾರ ಹೋಗಿಬಿಟ್ಟಿದ್ವಿ ರಾಮಾಚಾರ್ಯರು ಅಂತ ಬಂದಿಪುರದಲ್ಲಿ ಬನ್ನೂರು ಹೊಂದ್ಕೊಡ್ತಾರ ಬೆಂಕಿಪುರ ಬನ್ನೂರು ಅಂತ ಅದು ಅಬ್ಬರ ಹತ್ತಿರದಲ್ಲೇ ಇರೋದು ನೆಸಮಕೂರ್ಗೆ ಹೋಗ್ತಾ ಇದೆ ಅಲ್ಲಿ ಬರುತ್ತೆ ಬನ್ನೂರು ಅಂತ ಜಾಗ ಅದು ಹತ್ತಿರದಲ್ಲಿ ಮರುದ್ವತಿ ಅಂತ ನದಿ ಹರಿಯುತ್ತಿದ್ದೆ ಜಾಗ ಬನ್ನೂರು ಗ್ರಾಮ ಅಲ್ಲಿಂದ ವಯಸ್ಸಾಗಿ ಹೋಗಿದೆ ಬಹಳ ವಯಸ್ಸಾಗಿದೆ ಇನ್ನೇನು ಮಕ್ಕಳಾಗ್ತಾವೆ ನಮಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಡಿರೋಣ ಅಂತ ಲಕ್ಷ್ಮೀ ಬಾಯಿ ಲಕ್ಷ್ಮೀ ಲಕ್ಷ್ಮೀದೇವಮ್ಮ ಅಂತಲೂ ಅವ್ರಿಗೆ ಸ್ವಲ್ಪ ಹೆಸರು ವಿವಾದ ಇದೆ ರಾಮಾಚಾರ್ಯ ಸುಧೀಮನೇಹೇ ಅಂತಂತಾರೆ ನಮ್ಮ ಯಾರು ರತ್ನಾಕರ ತೀರ್ಥರು ಕೂಡ ಹಾಗೆಯೇ ರಾಮಾಚಾರ್ಯರು ಅಂತ ಅವರು ಹೆಸರು ವಯಸ್ಸಾಗಿ ಹೋಗಿದೆ ಸ್ವಾಮಿಗಳು ಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ ವೇದವ್ಯಾಸದೇವರ ಅಪ್ಪಣೆಯಂತೆ ಭದ್ರಿಕಾಶ್ರಮ ಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಯಾರು ತಾರಾಧ್ಯ ಬ್ರಹ್ಮಣ್ಯ ತೀರ್ಥರು ವೇದವ್ಯಾಸದೇವರು ಅಲ್ಲಿ ಬಹಳ ಸೇವೆ ಮಾಡಿ ಬಂದಿದ್ದಾರೆ ಗುರುಗಳು ಗುಹ ಸೇರ್ಕೊಂಡ್ಬಿಟ್ಟಿದ್ದಾರೆ ತಾವು ಇನ್ನು ಮುಂದೆ ಪೀಠ ಯಾರಿಗಾನ ಒಪ್ಪಿಸಿಕೊಡಬೇಕು ನೀನು ಎಷ್ಟು ಕಾಲ ಆಗುತ್ತೋ ಏನ್ ಗೊತ್ತೇನೋ ಮುಂದ ಮೊದಲಿಂದ ಲೆಕ್ಕಾಚಾರ ಹಾಕ್ತಾ ಇರಬೇಕು ಇದು ಮುನಿತ್ರೆಯರು ಆಳಿದಂತಹ ಪೀಠ ಮುನಿತು ಅದರಲ್ಲಿ ಇಬ್ಬರು ಆಳ ಹೋಗಿದ್ದಾರೆ ಇನ್ನೊಬ್ಬರು ಬರಬೇಕಾಗಿದೆ ಯಾರಿಗ ಒಪ್ಪಿಸ್ಕೊಡ್ಬೇಕು ವಿಚಾರ ಮಾಡ್ತಾ ಇದ್ದಾರೆ ಬ್ರಹ್ಮಿ ತೀರ್ಥ ಯದುವ್ಯಾಸದೇವರು ಸೇವಾ ಮಾಡಿದಾಗ ಸ್ವಪ್ನ ಸೂಚನೆ ಕೊಟ್ಟಿದ್ದಂತ ಸ್ವಾಮಿ ಹೀಗ ಮಾತಾಡಿ ಮಾಡು ಏನು ನಡೀತು ಆನಂದವಾಗಿ ಬಂದ್ಬಿಟ್ಟಿದ್ದಾರೆ ಆ ಈ ಯಾತ್ರೆಗೆ ಎಂದಿರು ಹೊರಟು ಸ್ವಾಮಿಗಳು ಹೇಗೆ ಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಅವರ ಅಪ್ಪಣೆ ತಗೊಂಡು ಹೋಗೋಣ ಅಂತ ಹತ್ತಿರ ಬರ್ತಾರೆ ಹತ್ತಿರ ಬರುವ ಹೊತ್ತಿಗೆ ಜ್ವರ ಬಂತು ತಾಪ ಹೆಚ್ಚಾಯಿತು ಹೋಗ್ತು ರಾಮಾಚಾರಿ ಇಲ್ಲ ಮುಗಿಲು ಬಿಡ್ತಾಯಿದೆ ಮಕ್ಕಳಿಲ್ಲ ಮರಿ ಇಲ್ಲ ಸಂಸ್ಕಾರ ಯಾರು ಮಾಡ್ತಾರೆ ಇನ್ನು ಬೇಡ ನಾನು ನಮ್ಮ ಯಜಮಾನಿರ ಜೊತೆ ಹೊರಟೋಗ್ತೇನೆ ಅಂತ ಆ ಸಾತ್ವೀ ಕೂಡ ಅವರ ಮನೆಯವರು ನಾನಿನ್ನೂ ಹೊರಟು ಬಿಡ್ತಾಯಿದ್ದೇನೆ ಅಂತ ಅದಕ್ಕೆಲ್ಲ ಕೆಲವು ಲಕ್ಷಣ ಇದ್ದಾವೆ ಎರಡೆರಡು ಜಡೆ ಹಾಕ್ಕೊಳ್ಳೋದು ಸೋಮಾನದಲ್ಲಿ ದ್ರವ್ಯಗಳನ್ನೆಲ್ಲ ಅವತ್ತು ಹೆಚ್ಚು ಸ್ವೀಕಾರ ಮಾಡಬೇಕು ಆ ಸ್ವೀಕಾರ ಮಾಡಿ ಗಂಡನ ಜೊತೆಲೇ ಹೋಗ್ತೇನೆ ಸಹಗೋಮನ ಪದ್ಧತಿಗೆ ಅಂತ ಅಲಂಕರಣ ಮಾಡಿಕೊಂಡು ದೊಡ್ಡವರು ಯಾರು ನಾನು ಅಪ್ಪಣೆ ತಗೋಬೇಕು ನಾವೇ ಏನೇನೋ ಮಾಡಿಬಿಡ್ಬಾರ್ದು ಹುಚ್ಚುತ್ತೆ ದೊಡ್ಡವರು ಅಪ್ಪಣೆ ತಗೋಬೇಕು ಅಂತಿದೆ ಬಂದರು ದೂರ ನಿಂತ್ಕೊಂಡು ಹೆಣ್ಮಗಳು ಎಲ್ಲೋ ನಿಂತ್ಕೊಂಡು ಯಾರದೂ ಕೈಲಿ ಹೇಳಿ ಕಳಿಸುತ್ತಿ ಬಂದ್ ನಾನು ನಮಸ್ಕಾರ ಮಾಡಿದ್ರು ದೂರ ನೋಡಿದ್ರು ಪುತ್ರವತಿ ಭಗವಾನ ಏನು ಹೇಳ್ತಾರೆ ಸ್ವಾಮಿಗಳು ಸಾಯಿಲಿ ಕಪ್ಪಣ ಕೈಲಿ ಬಂದಿನ ಗಂಡನ ಕಳ್ಕೊಂಡು ಏನ್ ಹೇಳ್ತಾ ಇದ್ದಾರೆ ದೀರ್ಘಸ ಮಂಗಲಿಯಾಗುವ ಪುತ್ರವತಿಯಾಗುವ ಅಂತ ಇದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿತ್ತು ಪುರುಷೋತ್ತಮ ತೀರ್ಥದ ವಿಚಿತ್ರವಾದ ತಪಸ್ಸು ಆ ತಪಸ್ಸಿನ ಪ್ರಭಾವ ಬ್ರಹ್ಮಣ್ಯ ತೀರ್ಥರು ಎಲ್ಲಾದರೂ ಕೂಡ ಎಷ್ಟೊವ್ರಿಗ ಕಾರುಣ್ಯ ಅಂತಂದ್ರೆ ಮಹಾನುಭಾವರು ಇವತ್ತಿಗೂ ಅಷ್ಟೇ ಅಲ್ಲೇನ್ರಿ ಕಾರುಣ್ಯ ನಾವು ಹೊತ್ತೊತ್ತಿಗೆ ಹೇಳ್ತೀವೋ ಇಲ್ಲೋ ಬಿಡ್ತೀವೋ ಗೊತ್ತಿಲ್ಲ ತಾ ಹೊತ್ತಿಗೆ ಒಂದು ಬಿಡ್ತಾರೆ ಸೂರ್ಯ ದೇವತಾರಾಧನೆ ಮಾಡಿ ಏರಿಂದ ಹಕ್ಕಿ ಪಕ್ಷಿಗಳನ್ನು ಎಬ್ಬಿಸಿ ಅವುಗಳ ಸದ್ದು ಮಾಡ್ತಾ ಬರಬೇಕು ಕಮಲಗಳನ್ನು ಅರಳಿಸಿ ದೇವರ ಪೂಜೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡಿಕೊಂಡು ಎದ್ದು ಬಂದುಬಿಡ್ತಾರೆ ಮಹಾಕರುಣೆ ಅಲ್ಲದೆ ಸೂರ್ಯ ಆ ಸೂರ್ಯಾಂಶ ಸಂಭೂತಳು ಎಷ್ಟು ಕರುಣ್ಯ ಅಂದರೆ ಬ್ರಾಹ್ಮಣ್ಯ ಅಂತ ಹೆಸರಂತ ಕಡೆಗೆ ಅವರು ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬ್ರಾಹ್ಮಣರ ಮೇಲೆ ವಿಪರೀತವಾದಂತಹ ಅವರಿಗೆ ವಾತ್ಸಲ್ಯ ಯಾರೋ ಬಂದು ಕೇಳಿಕೊಂಡ್ರೆ ಬ್ರಾಹ್ಮಣರ ನಿಮಿತ್ತದಿಂದ ಎಲ್ಲರ ಮೇಲೆ ಸಾತ್ವಿಕರ ಮೇಲೆ ಅಷ್ಟು ಕಾರಣ್ಯ ಅವರಿಗೆ ಅದಕ್ಕೆ ಬ್ರಾಹ್ಮಣ್ಯ ಬ್ರಾಹ್ಮಣರ ಮೇಲೆ ಕರುಣಾಶೀಲ ಅಂತ ನೋಡೇ ಹೆಸರಿಟ್ಟಿದ್ದಾರಂಥವ್ರಿಗೆ ಅಂತಹಂತಹ ಕಾಲಕ್ಕೆ ಪುರುಷೋತ್ತಿರದರು ಇವರು ಕೊಟ್ಟೆ ಆಶ್ರಮ ಆದ ಮೇಲೇನೆ ಯಾರು ಬಂದು ಕೇಳ್ಕೋಬೇಕಂತೆ ಸ್ವಾಮಿ ನಮ್ಮ ಮಳೆ ಇಲ್ಲ ಬೆಳೆ ಇಲ್ಲ ಆತ್ಮಹತ್ಯೆ ಮಾಡಿಕೊಡ್ಬೇಕಷ್ಟೇ ನಾವು ರೈತರು ಏನಾರು ಅನುಗ್ರಹ ಮಾಡಿ ಆರಪ್ಪ ಯಾಕಷ್ಟು ಉದ್ದಾಡ್ತೀವಿ ನಾವು ವಿಠಲ ದೇವರನ್ನ ಗೋಪಾಲಕೃಷ್ಣ ದೇವ್ರನ್ನ ನರಸಿಂಹದೇವ್ರಿಗೆ ಕರ್ಕೊಂಡು ಬರ್ತೇವೆ ಚಿತ್ರ ತಪಶಕ್ತಿ ಕಲಶ ಪೂಜೆ ಮಾಡಿಬಿಟ್ರು ಅಂತಂದರೆ ಕಲಶ ಅಳ್ಳಾಡ್ಸ್ಲಿಕ್ಕೆ ಆಗ್ತಿರಲಿಲ್ಲ ಭಿಕ್ಷೆ ಎಲ್ಲ ಬೆಳ್ಕೊಂಡ್ಬರಬೇಕು ಶಿಷ್ಯರು ಬೆಳ್ಕೊಂಬಂದು ಇವರು ಗುಹೆನಿರ್ತಿದ್ದವು ಗುಹಾ ಹತ್ತಿರದಲ್ಲಿ ತಂದುಬಿಟ್ರೆ ಆ ಕಣ್ಣೆ ನದಿಯಲ್ಲೆಲ್ಲ ತೊಳೆದು ಬಿಡಬೇಕಂತ ಯಾರು ಮನೆಯಿಂದ ತಂದರೂ ತೊಳೆದು ಬಿಟ್ಟು ಇವರು ಪ್ರೋಕ್ಷಣೆ ಮಾಡಿ ತುಳಸಿದಳೆ ಹಾಗೆ ನೈವೇದ್ಯ ಮಾಡಿದ್ರು ಬಿಸಿ ಬಿಸಿ ಬಿಸಿ ಬಿಸಿ ಪ್ರತಿನಿತ್ಯ ಒಂದೇ ರುಚಿ ಬೇರೆ ರುಚಿ ಇಲ್ಲ ಅಮೃತ ಅನ್ನ ವಿಠಲ ದೇವರನ್ನು ಉಪಾಸನೆ ಮಾಡ್ತಾ ಇದ್ದರ ಪ್ರಭಾವದಿಂದಾಗಿ ಅವರಿಗೆ ವಿಠ್ಠಲ ಗುಡ್ಡ ಅಂತ ಅಂದರೆ ಅಬ್ಬೂರಿನ ಹತ್ತಿರದಲ್ಲಿ ಜ್ಞಾನಮಂಟಪ ಅಂತ ಕೂರ್ತಾರೆ ಹತ್ತಿರದಲ್ಲೇ ಒಂದು ಗುಡ್ಡದಲ್ಲಿ ದೇವರು ಬ್ರಾಹ್ಮಣನ ಮುಖಾಂತರ ಒಂದು ಸ್ವಪ್ನ ಸೂಚನೆ ಕೊಡುತ್ತಾರೆ ಆ ವಿಠಲ್ ದೇವರು ಅಂತ ಅರ್ಥ ಶಿಲ್ಪಾದಿರಾಜ್ ವಿಠಲ್ ದೇವರು ಸಿಗುತ್ತೆ ಅದು ಭೀಮಾನ ದೀತಿಯಲ್ಲಿ ಅಲ್ಲಿ ಇದರಲ್ಲಿ ಪಂಟರಪುರದ ನೀವು ವಿಚಿತ್ರ ಅಂದ್ರೆ ಅದು ರಂಗವಿಠಲ ಇದು ವಿಠ್ಠಲ ನೀವು ಎರಡು ವಿಠಲ್ ದೇವರನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಅದನೆ ಬದಲು ಮಾಡಿದ್ರೆ ಯಾವ್ದು ಯಾವ್ದು ಗೊತ್ತಾಗುವುದಿಲ್ಲ ಇವತ್ತು ಶಿಲ್ಪಾದಿರಾಜ್ ಇದೆ ಅದಕ್ಕೆ ರೂಪುಳಿ ಸತ್ಯ ಭಾಮ ವಿಗ್ರಹಗಳಿದ್ದಾರೆ ನಮ್ಮ ವ್ಯಾಸನ ಮಠದಲ್ಲಿ ಸೋಸಲೆ ಮಠದಲ್ಲಿ ಒಂದು ತಾಮ್ರದ ವಿಠಲ್ ದೇವ್ ಇದೆ ಇಟ್ಟಿಗೆ ದಂಡ ತಾಮ್ರದ ವಿಗ್ರಹ ಯತ್ನ ಗಾತ್ರ ಪ್ರತಿಯೊಂದು ಅದರೇ ಬದಲೇ ಆದರೆ ಗೊತ್ತಾಗಲು ಆನೆ ತಮ್ಮಂದ್ರವರಿಬ್ಬರು ಇಬ್ಬರು ವಿಠ್ಠಲ ದೇವರು ಉಪಾಸಕರು ಇಬ್ಬರಿಗೂ ಹೀಗೆ ಹೊರತು ಹೊಂದಿದ್ದಾರೆ ಪರಮಾತ್ಮ ದಿಗ್ವಿಜಯ ವಿಠಲ ದೇವರ ವಿಗ್ರಹಗಳು ಹಾಗೆ ಇದ್ದ ಹಾಗೆ ಇದ್ದ ಹಿತಾದಿ ವಿಗ್ರಹಗಳು ಪಂಚಲೋಹದ ವಿಗ್ರಹಗಳು ಅವು ಹಾಗೆ ಇದ್ದ ನಮ್ಮಲ್ಲಿ ದಿಗ್ವಿಜಯ ವಿಠಲ ದೇವರಿಲ್ಲ ಅದನ್ನು ಕುಂದಾಪುರ ಮಠಕ್ಕೆ ಹೋಗಿದೆ ಹೀಗಾಗಿ ಇಂತಹ ಈ ಅದ್ಭುತವಾದಂತಹ ವಿಠ್ಠಲ ದೇವರ ಉಪಾಸಕರವರು ಅದು ಹಾಕಾಲ ವಿಠಲ್ ದೇವರು ನರಸಿಂಹದೇವರು ಮೂರುಗೋಪಾಲ ಕೃಷ್ಣ ಬಾಯಲ್ಲಿ ಹಾಗೆಲ್ಲ ನುಣಿಸೋಲ್ಲಮ್ಮ ತಾಯಿ ತೀರ್ಥ ಕೊಟ್ಟುಬಿಟ್ಟರು ಶಿಷ್ಯರಿಗೆ ಹೋಗ್ರಪ್ಪ ಹಾಕ್ರಿ ಹಾಗ್ರೆ ಹೋಗಿರಿ ವಿಠಲ್ ದೇವರು ಹಾಗೆಲ್ಲ ನಮ್ಮ ಕೈಯ್ಯಲ್ಲಿ ನುಡಿಸೋಲ್ಲ ವಿಠಲ್ ದೇವ್ರು ಧ್ಯಾನ ಮಾಡ್ತಾ ಕುತ್ಬಿಟ್ರು ಬನ್ನೂರಿಗೆ ಹೋಗಿ ತೊಗೊಂಡು ಹೋಗ್ಯ ಶವದ ಮೇಲೆ ತೊಗೊಂಡು ಹೋಗ್ಯ ಇದನ್ನು ಹಾಕಿದರೆ ರಾಮಾಚಾರ್ಯ ನಿದ್ದೆಯಿಂದ ಎದ್ದಾಗ ಎದ್ಕೊಳ್ತಾರೆ ಸೀದ ಓಡ್ಬೋದು ಕಾಲು ಹಿಡ್ಕೋತಾರೆ ಬ್ರಹ್ಮಣಿ ತೀರ್ಥರಿಗೆ ನಮ್ಮ ಅಪ್ಪ ಆಗ ಶರೀರ ಕೊಟ್ಟಿದ್ರು ಅವ್ರ ಆಯುಷ್ಯ ಕೊಟ್ಟಿದ್ರು ಏನು ಕೊಟ್ಟಿದ್ರು ಅವ್ರು ಹೋಗಿಬಿಡ್ತಾರೆ ಮುಗಿದು ಹೋಯ್ತು ಇದು ನಿಮ್ಮ ಕರುಣ್ಯದಿಂದ ಬದುಕಿದ್ದೇನೆ ನಾನು ಇವತ್ತು ನಿಮ್ಮ ಅನುಗ್ರಹದಿಂದ ಇವತ್ತು ಬದುಕಿದ್ದೇನೆ ಸ್ವಾಯಿ ಏನಾಗಬೇಕು ಸಂಸ್ಥಾನ ಬಡವ ನಾ ಏನು ಸೇವಾ ಮಾಡಬೇಕು ಅದನ್ನು ಹೇಳಿ ಮಕ್ಕಳಾಗಿಲ್ಲ ನಮಗೆ ಪುತ್ರವತಿ ಭವಾನು ಬಿಟ್ಟರಂತೆ ಹೌದು ಹೇಳಿದ್ದೇನೆ ನಾವು ಹೇಳಿದಂತೆ ಆಗುತ್ತೆ ವಿಠಲ ದೇವರು ನಡೆಸ್ತಾನೆ ಪೂರ್ವಂ ಪೂರ್ವಂ ದೇಹಿಮಖ್ಯಂ ದ್ವಿತೀಯ ರಸುಖಸ ಒಂದಲ್ಲ ಎರಡು ಗಂಟು ಕೂಸು ಆಗ್ತಾವೆ ಅಂದ್ರೆ ಮಕ್ಕಳಾಗ ಹಾಕಿ ಕೂತಿದ್ದವರಿಗೆ ಮಹಾನ್ ಭಾವರು ಎರಡು ಗಂಡು ಕೂಸಗಳು ಅದನ್ನು ದೊಡ್ಡ ಹುಡುಗನ ನನಗೆ ಕೊಟ್ಟು ನಮ್ಮ ಸಂಸ್ಥಾನಕ್ಕೆ ಆ ಹುಡುಗನ ನಮಗೆ ಕೊಟ್ಟು ಬಿಡಿ ಎರಡನೇ ದಿನ ನೀವು ನೀವು ವಂಶ ಬೆಳೆಸಿಲ್ಲ ವಂಶನೂ ಉಳಿದಿರಬೇಕು ಈ ವಂಶ ಇಲ್ಲಿ ಬೆಳೆಸಬೇಕು ಆಚಾರ್ಯರ ವಂಶ ಬೆಳೆಸಬೇಕು ಅಲ್ಲಿ ಅವರ ವಂಶನೂ ಕೂಡ ಅದನ್ನ ಹಾಳು ಮಾಡಬಾರದು ಏನ್ ಕಾರಣ ಅದನ್ನ ಬಂಗಾರದ ತಟ್ಟೆ ತರಿಸಿ ಆ ಕೂಸನ್ನು ಕಡ್ಕೊಂಡು ಬಂದು ಬಂಡೆ ಮೇಲೆ ಮಲಗಿಸಿ ರಕ್ತಗರ್ಗು ಸಾಲಿಗ್ರಾಮಕ್ಕೆ ಮತ್ಸ್ಯಪೂರ್ತಿ ಅದನ್ನು ವ್ಯಾಸವೃಷ್ಟಿಗೆ ಹಾಕಿ ಅದನ್ನ ಅಭಿಷೇಕ ಮಾಡಿ ಬಾಯಿ ಅವರಿಗೆ ಅಮೃತವನ್ನು ಉಣಿಸ್ತಾ ಬೆಳೆಸಿಬಿಟ್ರೆ ಇವತ್ತು ಬೆಳೆದು ಬಿಡ್ತಲ್ಲ ಅದೋಡೆ ಕಲ್ಪ ವೃಕ್ಷ ವ್ಯಾಸರಾಜ್ರು ಅಂತಲ್ವ ಹೆಮ್ಮರ ಪಟ್ಟು ನಮಗೆ ಎಟ್ಟ ಅವರಲ್ಲಿ ನಿಲ್ವಾ ತಪಶಕ್ತಿ ಎಂತಹ ತತ್ವಜ್ಞಾನ ವಿಶೇಷ ಅವರಲ್ಲಿ ಆ ತಪಪ್ರಭಾವ ಆಪತ್ತಿನಲ್ಲಿ ರಕ್ಷಣೆ ಮಾಡಿ ಅವರ ಕಾರುಣ್ಯ ಇವೆಲ್ಲ ನೋಡ್ತಾ ಇದ್ದರೆ साकल एंथ बात वेदव्यसदेव वेदव्यसदेवर पट्ट वचन ऐन सेवा वेदव्यसदेवर पर्म का सूचने सकते व्यास तीर्थ अमकरण में हसराज ऐसी सन्यास वेदव्यसदेव अपने ईद वर्ष के उपनयन ऐसी बंदे अदर इशु विचित्र अरे सन्यासी जीवन ಕಟ್ಟಿಗೆ ಅವರು ತೊಂಬತ್ತೆರಡು ವರ್ಷದ ಆದರೆ ಎಂಬತ್ತೈದು ವರ್ಷ ಸನ್ಯಾಸದಲ್ಲಿ ಕಾಲ ಕಟ್ಟಿದ್ಯ ವ್ಯಾಸರಾಜ ಎಂಬತ್ತೈದು ವರ್ಷ ಸನ್ಯಾಸ ಅವರ ಜೀವಮಾನದಲ್ಲಿ ಅವರೇ ಅದರಿಂದ ಒಂದು ಹನ್ನೆರಡು ವರ್ಷ ಕಮ್ಮಿ ಮಾಡಿಕೊಳ್ಳ್ರಿ ಹನ್ನೆರಡು ವರ್ಷ ಕಮ್ಮಿ ಮಾಡಿಕೊಂಡ್ರೆ ಅಷ್ಟು ಪೀಠಾಧಿಪತ್ಯ ವ್ಯಾಸರಾಜ್ತು ಏನು ಕೊಡಲಿಲ್ಲ ವ್ಯಾಸರಾಜ ಎಷ್ಟು ಹರಿಗಾಯಿಗಳ ಸೇವಾ ಗ್ರಂಥರೂಪದಿಂದ ಆಗಿ ಕೊಟ್ಟಿದ್ದು ಮಾಡಿದ್ದು ಅವರಲ್ಲಿ ಏನಂತ ಕೊಂಡಾಡ್ತಾರೆ ಕಡೆಗೆ ಆ ಗ್ರಂಥ ರಚನೆ ಮಾಡಿತಾ नम गुर सदा नम हृदय नेर हीग नर्वात्म रक्षण कंसध्वसा संसक्तो हमसपुंग ब्रह्मण्य गुरुराजाख्यो वर्तमान अब हमसपक्षी अब हंसपक्षिशुद्धवा शुद्धव हंसपक्षी ब्रह्मणीतीर्थवुअपक्षी याकमहंसाश्रमी हंसपुंग ಹೆಸರು ಬ್ರಹ್ಮಣ್ಯ ಗುರುರಾಜ ಅಂತ ಆ ಹಂಸಪಕ್ಷಿಗೆ ಹೆಸರು ಬ್ರಹ್ಮಣ್ಯ ಗುರುರಾಜ ಅಂತ ಆ ಹಂಸಪಕ್ಷಿ ಏನು ಮಾಡ್ತಾ ಇರುತ್ತೆ ಕಮಲದ ದೇವ ಕಮಲದ ಹೂವು ಒಳಗೇ ಇರುವ ಮಕರಂದಾದಿಗಳನ್ನು ತಿಂತಾ ಇರುತ್ತೆ ಯಾವಾಗಲೂ ಆ ಕಮಲದಲ್ಲ ಆಸಕ್ತವಾಗಿರುತ್ತೆ ನಾ ಹಂಸಪಕ್ಷಿ ನೋಡಲೇ ಇಲ್ಲ ನಿಜವಾದ ಕಮಲ ಇದ್ದರೆ ಅದರೊಳಗಿರುವಂತಹ ಪದಾರ್ಥವನ್ನು ತಿನ್ನುತ್ತೆ ಅದಕ್ಕದೇ ಆಹಾರ ಅಂತಹದ್ದು ಅದರ ಪರಾಗವನ್ನು ಸೇವನೆ ಮಾಡ್ತಿರುತ್ತೆ ಅಂತಹದ್ದು ಈ ಈ ಹಂಸಪಕ್ಷಿ ಏನು ಮಾಡುತ್ತಿದ್ದು ಕಂಸದ್ಧಂಸಪದ ಭೋಜ ಮೂಲ ಗೋಪಾಲಕೃಷ್ಣದೇವರಿದ್ದ ಅನಲ್ಲ ಆ ಗೋಪಾಲಕೃಷ್ಣದೇವ ಕಂಸಧ್ವಂಸಿ ಅವನೇ ಅವನ ಪಾದ ಅನ್ನುವ ಕಮಲ ಏನಿದೆಯಲ್ಲ ಸದಾ ಅದರೊಳಗೆ ಆಸಕ್ತರಾಗಿರ್ತಾರೆ ಈ ಹಂಸ ಪಕ್ಷಿ ಇಂಥ ಅದು ಯಾವಾಗಲೂ ಮಾನಸ ಸರೋವರದಲ್ಲಿರುತ್ತೆ ನನ್ನ ಮನಸ್ಸು ಅನ್ನುವ ಮಾನಸದಲ್ಲಿ ಸದಾ ಇದ್ದು ಬಿಡಲಿ ಅವನು ವರ್ತತಾ ಅದು ಯಾವಾಗಲೂ ಮಾನಸ ಸರೋವರದಲ್ಲಿರುತ್ತೆ ನನ್ನ ಮಾನಸದಲ್ಲಿ ಯಾವಾಗಲೂ ಅವನು ಇದ್ದು ಅವರ ಸ್ಮರಣೆ ನನಗೆ ತಪ್ಪಿ ಹೋಗೋದೇ ಬೇಡ ಸರ್ವಾತ್ಮನ ನನ್ನನ್ನು ರಕ್ಷಣೆ ಮಾಡಿದವು ಸಮುತ್ಸಾರಿಯ ತಮಸ್ತೋಮಂ ಒಳಗಡೆಯಲ್ಲೂ ಅಜ್ಞಾನಾದಿ ಕತ್ತಲಗಳನ್ನೆಲ್ಲ ನಿವಾರಣೆ ಮಾಡಿ ಸನ್ಮಾರ್ಗಂ ಸಂಪ್ರಕಾಶ್ಯಚ ಇದು ಸನ್ಮಾರ್ಗ ಅಂತ ಪ್ರತಿಯೊಬ್ಬರಿಗೂ ತೋರಿಸಿಕೊಡ್ತ ಅದು ಸೂರ್ಯನಂತೆ ಈ ಸ್ವಾಮಿ ಸೂರ್ಯ ಮಾಡೋದೆ ಅದು ಕಳೆದು ಮಾರ್ಗ ಯಾವುದು ಯಾವತ್ತು ಸರಿ ಯಾವ ತಪ್ಪು ಎಲ್ಲ ತೋರಿಸಿಕೊಡ್ತಾರೆ ಹಾಗೆ ಸನ್ಮಾರ್ಗಂ ಸಂಪ್ರಕಾಶ್ಯಚ ಸದಾ ವಿಷ್ಣುಪದಾಸಕ್ತಂ ಆ ಸೂರ್ಯನಿಗೂ ಈ ಸೂರ್ಯನಿಗೂ ವ್ಯತ್ಯಾಸ ಈ ಸೂರ್ಯ ಯಾವಾಗಲೂ ವಿಷ್ಣುಪದ ಅಂದ್ರೆ ಆಕಾಶದಲ್ಲಿ ಇರೋಲ್ಲ ಈ ಸೂರ್ಯ ಮಾತ್ರ ಬ್ರಹ್ಮಣಿ ತೀರ್ಥ ಸೂರ್ಯ ಸದಾ ವಿಷ್ಣುಪದದಲ್ಲೇ ಇರ್ತದೆ ಆಕಾಶದಲ್ಲಿ ವಿಷ್ಣು ಬೇಯದ್ ವಿಷ್ಣುಪದಂದಾತ ಎರಡರ್ಥವನ್ನು ಶ್ಲೇಷ ತಗೊಂಡು ಬಳಕೆ ಮಾಡಿದ್ದಾರೆ ಸದಾ ವಿಷ್ಣುಪದಾಸಕ್ತಂ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಭಾಸ್ಕರಾವತಾರಿಗಳು ಮಧ್ಯಾಹ್ನ ಕಾಲದಲ್ಲಿ ಇವರಿಗೆ ಪೀಠ ಒಪ್ಪಿಸಿಬಿಡ್ತಾರೆ ಆವತ್ತಿನ ದಿವಸನೇ ಗೋಪಾಲಕಟ್ಟ ದೇವರ ಪೂಜೆ ಆ ಅಧಿಕಾರ ಉತ್ಸವದಲ್ಲಿ ಪೀಠವು ಅಲ್ಲ ಅಧಿಕಾರವನ್ನು ಆವತ್ತಿನ ದಿವಸದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಹನ್ನೊಂದು ಹನ್ನೊಂದು ವರೆ ಒಳಗಡೆಗಲ್ಲಿ ಗೋಪಾಲಕೃಷ್ಣ ದೇವರ ಪಟ್ಟಾಭಿರಾಮ ದೇವರ ಲಕ್ಷ್ಮೀ ದೇವರ ಅದರಂತೆಯೇ ತಾವೇ ಪೂಜೆ ಮಾಡಿಕೊಟ್ಟಿದ್ದಂತಹ ದಿಗ್ವಿಜಯ ಗೋಪಾಲಕೃಷ್ಣ ದೇವರು ವಿಠಲ ದೇವರು ಇದನ್ನೆಲ್ಲವನ್ನು ಅವತ್ತನೇ ದಿವಸದಲ್ಲಿ ಭಕ್ತಿಯಿಂದ ಆರಾಧನೆ ಮಾಡಿ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆ ಹೊತ್ತಿಗೆ ನೆತ್ತಿ ಬಿರಿದು ಹೋಗುವಷ್ಟು ಬಿಸದಂತೆ ಅವತ್ತು ಭಾನುವಾರ ಬೇಕು ಭಾನು ಇವರು ಭಾನುವಷ್ಟೇ ಭಾನುವಾರದ ದಿವಸನೇ ಏಕಾದಶಿ ಪ್ರಾಪ್ತವಾಗಿರಬೇಕು ನಿನ್ನೆ ಸೋಮವಾರ ಬಂದಿತ್ತು ಅವತ್ತು ಭಾನುವಾರ ಬಂದಿತ್ತಂತೆ ವೈಶಾಖ ಕೃಷ್ಣ ಏಕಾದಶಿ ದಿವಸದಲ್ಲಿ ಅದನ್ನು ವಿಠಲ ದೇವರನ್ನು ಚಿಂತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾದಾಯಿಂದ ಸೇರಿದ ಬಹಳ ದೊರೆಗಳು ಇವತ್ತಿಗೂ ಅದಕ್ಕೆ ಅದರ ಮೇಲೆ ಛತ್ ಹಾಕ್ಲಿಕ್ಕೆ ಆಗೋಲ್ಲ ಅದನ್ನೆರಡುಗೆರಳು ಏನಾದ್ರು ಮಾಡಿದ್ರು ಕಿತ್ತು ಹೋಗುತ್ತೆ ಇವತ್ತಿಗೂ ಕೂಡ ನೋಡ್ಲಿಕ್ಕೆ ಚಿಕ್ಕ ಏನು ತುಳಸಿ ಕಟ್ಟೆ ಇದ್ದ ಹಾಗೆ ಎಷ್ಟು ಜನ ಎಷ್ಟು ಸೇವೆ ಮಾಡಿ ಎಷ್ಟು ಪಡ್ಕೊಂಡು ಬಿಟ್ಟರು ಅಲ್ಲಿ ಅವರ ಬಡವಿಶೇಷವನ್ನ ಇವತ್ತಿಗೂ ಅಲ್ಲ ಹಾಗೆ ಯದ್ವೃಂದಾವನ ಸೇವೆಯಾಭಿವನಃ ಪ್ರಾಪ್ನೋತಿ ವಿದ್ಯಾಂ ಸುಖಂ ವ್ಯಾಸರಾಜರಾಗಿರುವ ಮಾತು ವೃಂದಾವನ ಸ್ತೋತ್ರ ಅಂತ ಇವ್ರು ಇಬ್ಬರ ದೇಶವನ್ನು ಅದಕ್ಕೆ ಮುಂಚೆ ನಾವು ಕೇಳೋಲ್ಲ पंचरत्मालिका अंत में यद्वृंदावन दर्शन पापांदन मृत्ति सुविधुतांसिनीया विद्या सुखम सर्विष्ट निवृत्त ब्रह्मण्यतीमीर्थ गुरुद्दीला नमेल अनुन कड़ी साधने हर वायु प्रीति आगे ನಮ್ಮನ್ನು ಬದುಕುವಂತ ಮಾಡಲಿ ಅವರ ವೃಂದಾವನ ದರ್ಶನ ಮಾಡಿಬಿಟ್ರೆ ಸಾಕು ಯದ್ವೃಂದಾವನ ದರ್ಶನ ನಿತರಾಮ್ ಪಾಪಿ ಎಲ್ಲ ಪಾಪ ಹೋಗ್ಬಿಡುತ್ತೆ ಅವರ ಮೃತಿಕಾಧಾರ ಮಾಡಿಬಿಟ್ರೆ ವೃಂದಾವನದ ಮೃತ್ಕಾಧಾರಣದ ಪದ್ಧತಿ ಇದೆ ಯದ್ವೃಂದಾವನ ಮೃತ್ತಿಕ ಸುವಿಧೃತ ತಾಪತ್ರಯಗಳನ್ನು ಕರೆಯುತ್ತೆ ವೃಂದಾವನ ಸೇವೆ ಮಾಡಿಬಿಟ್ರೆ ವಿದ್ಯೆಯನ್ನು ಪಶುವನ್ನು ಮನೆಯಲ್ಲಿ ಮಕ್ಕಳು ಮರಿ ಮುಂತಾದವುಗಳು ಬೇಕು ಸರ್ವಸ್ವ ಪಡ್ಕೊಳ್ತಾರೆ ಭಕ್ತಿಯಿಂದ ಅವರು ವೃಂದಾವನ ಸೇವೆ ಮಾಡಬೇಕಷ್ಟೇ ಆ ಕ್ರಮದಲ್ಲಿ ಮಾಡಂತಹ ಅನಿಷ್ಟ ನಿವೃತ್ತಿಗಳನ್ನು ಮಾಡಿರ್ತಕ್ಕಂತಹ ಬ್ರಹ್ಮಣಿ ತೀರ್ಥರು ಗುರುಗಳು ಸದಾ ಮನರಕ್ಷಣೆ ಮಾಡ್ತಾ ಇರಲಿ ಈಗ ಅವರನ್ನ ಬಹಳ ಸುಂದರವಾಗಿ ಶ್ರೀಮದ್ ಬಿಠಲ ಪಾದ ಪದ್ಮ ಅಂತ ಅವರನ್ನ ಪಂಚರತ್ನ ಮಾಲಿಕಾ ಸ್ತೋತ್ರ ಅಂತ ಮಾಡುತ್ತಾ ಅವರನ್ನು ಕೊಂಡಾಡುತ್ತಾರೆ ಅಂತಹ ಬ್ರಹ್ಮಣಿ ತೀರ್ಥರು ಅಪತ್ತು ಮುಂದೆ ಹೋಗಿತ್ತು ಆ ಕಾಲಕ್ಕೆ ಅಂದರೆ ವಿಚಿತ್ರ ವಿಚಿತ್ರ ಮಹಿಮಾಗಳೆಲ್ಲೇ ನೋಡಿದೋಯ್ತು ಆ ಕಾಲಕ್ಕೆ ರಾಮಾಚಾರ್ಯ ಸತ್ತೇ ಹೋಗಿದ್ದರು ಸತ್ತೆ ಹೋಗಿದ್ದವರನ್ನೇ ಇವ್ರದ್ದೊಂದು ಮಾತು ವಾಚಮರ್ಥವನ್ನು ಧಾರುತ್ತೆ ಋಷಿನಾಂ ಪರಮಾತ್ಯಾಂ ವಾಚಮರ್ತೋನದಾಗುತ್ತೆ ಬೇರೆಯವರೆಲ್ಲ ಇದೆಯೋ ಇಲ್ಲೋ ನೋಡ್ಕೊಂಡು ಮಾತಾಡಬೇಕಂತೆ ಋಷಿಗಳು ಮುನಿಗಳಿದ್ದಾರಲ್ಲ ಇದ್ದಾರಲ್ಲ ಅವರು ಏನು ಆಡ್ತಾರೋದೊಂದು ದೇವರು ನಡೆಸ್ತಾನೆ ವೇದವ್ಯಾಸದೇವರ ವಚನವೇ ಇದೆ ಒಂದು ಮೇಲೆ ಅಂತಹ ಅತ್ಯದ್ಭುತವಾದಂತಹ ಮಹಿಮಾತಿಶಯವನ್ನು ಪರಮಾತ್ಮ ಅವನ ಕಾರಣಕ್ಕೆ ಪಾತ್ರರಾಗಿದ್ದರೆ ಅದು ಅವನ ದಾಸರಾಗಿದ್ದರು ಅಂತಂದರೆ ಅದು ಬೇಕಾದಿರಲಿ ಕಳೆದು ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಇದೇ ದೃಷ್ಟಾಂತ ಅದೇ ದಾಸ್ಯವನ್ನು ಬೇಡಿದಂತಹ ಪ್ರಹ್ಲಾದರಾದರೆ ಇಲ್ಲಿ ಹಸರಾಜರಾಗಬೇಕು ಅಂಥವರ ಜನ್ಮಕ್ಕೆ ಇವರ ಪರಮಾನುಗ್ರಹ ಕಾರಣ ಆಗೋಯ್ತು ಅಂದ ಮೇಲೆ ದೇವರ ವಚನ ಅನ್ನೋದು ಇದೆಲ್ಲ ಎಷ್ಟು ಶಕ್ತಿ ಇದೆ ಅರಣ್ಯ ಚಿಂತನೆ ಮಾಡ್ತಾ ಇದ್ದೀರಿ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಅವ್ರು ತಮ್ಮ ಕರ್ಮ ಮಾಡಿಕೊಂಡು ಓಡಾಡ್ತಾ ಇದ್ದೀರಿ ಯಾರು ರಾಮಾಚಾರ್ಯ ದಂಪತಿಗಳು ಅಂಥವರಿಗೆ ಮಕ್ಕಳೇ ಆಗುವಲ್ಲಾಗಿದ್ದವರಿಗೆ ಆಯುಷ್ಯ ಮುಗಿದು ಹೋಗಿದ್ದವರಿಗೆ ಆಯುಷ್ಯ ಮಕ್ಕಳು ಎಲ್ಲ ಇಷ್ಟ ರಕ್ಷಣೆ ಭಗವಂತ ಅನನ್ಯಶ್ಚಿಂತೆಯಂತೋ ಮಾ ಪರಿಯುಪಾಸತೆ ತೇಷಾಂ ನಿತ್ಯುಕ್ತಾರ ಯೋಗಕ್ಷೇಮ್ಯಹಂ ನನ್ನ ಆರಾಧನೆ ನೀವು ಮಾಡಿ ದಾಸರಾಯರು ಅದಕ್ಕೆ ಭಾಳ ಚೆನ್ನಾಗಿರು ನನಗೂ ಆಣಿಗು ರಂಗ ನಿನಗು ಆಣಿ ನಮಿಬ್ಬರಲ್ಲಿ ಒಂದು ಒಪ್ಪಂದ ನನ್ನ ಕುಟುಂಬಾದಿಗಳನ್ನು ರಕ್ಷಣೆ ಮಾಡಿದೆ ಇದ್ದರೆ ನಿನಗಾಡಿ ನಿನ್ನ ಕಾರ್ಯ ನೀ ಹೇಳಿದ ಹೊತ್ತೊತ್ತಿಗೆ ವಿಹಿತ ಕರ್ಮ ಮಾಡಿದೆ ಇದ್ದರೆ ನನಗಾಡಿ ನಾನಿಬ್ಬರಲ್ಲಿ ಈ ಒಪ್ಪಂದ ಮಾಡಿಕೊಳ್ಳೋಣ ನನ್ನ ನನ್ನ ಕುಟುಂಬ ನನಗೆ ಏನೇನು ಬೇಕೋ ಅದನ್ನೆಲ್ಲ ರಕ್ಷಣೆ ಮಾಡಿದ್ರೆ ನೀನು ಜವಾಬ್ದಾರಿ ನೀನು ಹೇಳಿದ ಹೊತ್ತಿಗೆ ಮಾಡಬೇಕಾದಂತಹ ನಿನ್ನ ವ್ಯಾಪಾರ ಮಾಡೋದು ನನ್ನ ಜವಾಬ್ದಾರಿ ಒಪ್ಪಂದ ನಾ ಇದು ಮಾಡಿಲ್ಲ ಅಂದರೆ ನಾನು ಕೇಳು ನೀನು ರಕ್ಷಣೆ ಮಾಡಿಲ್ಲ ನಾನು ನಿನ್ನ ಕೇಳ್ತೀನಿ ಹೀಗೆ ಈ ಒಪ್ಪಂದದಲ್ಲಿರುವವರಿಗೆ ಇದು ದಾಸ್ಯ ಯೋಗ ಇದು ಅವ ಈಶಾ ದಾಸ ಅಂತ ಬದುಕೋ ಈ ಯೋಗ ಇದೆಯಲ್ಲ ಇಂಥ ಯೋಗ ಈ ಕ್ರಮದಲ್ಲಿದ್ದರೆ ತಾನೇ ರಕ್ಷಣೆ ಮಾಡ್ತೀನಿ ಇಂತಹ ವಾಗ ಬರ್ತಾ ಕಲಿ ಉಳಿದಕ್ಕೆ ಬಿಡುತ್ತಾ ಇದೆ ಯುವ್ಯಾಸ ದೇವರ ಆ ಮಾತುಗಳನ್ನು ಆ ದೊಡ್ಡ ಅಸ್ತ್ರಗಳನ್ನು ಕೊಟ್ಟುಬಿಟ್ಟರು ಈ ಅಸ್ತ್ರಗಳನ್ನು ಕೊಟ್ಟುಬಿಟ್ಮೇ ಅಲ್ಲ ವ್ಯಾಕ್ಸಿನೇಷನ್ ಇದು ಇದು ಕೊಟ್ಟುಬಿಟ್ರೆ ಕಲೀರಿ ಏನು ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇದ್ದರೆ ಪ್ರಕಾಶಿ ತಗೊಂಡ್ಬಿಡ್ಬಹುದು ಇದನ್ನು ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅದ್ಭುತವಾದ ವಾಗ್ಜಾಲದಿಂದ ಅಥೋಗಿರೀಶಾಧಿ ಮನೋನು ಶಾಯಿ ಕಲೆಮಾರಾಚ ಸುಹ್ಮೀ ಶರೈ ಒಳ್ಳೆ ವಾಂಗಯವಾದಂತಹ ಬಾಡಗಳಿಂದ ಅವನನ್ನು ಕಡ್ದಾಕರು ನಿಕರ್ತ ಶಿಕ್ಷ ಭಗವನ್ನ ಮುಖೇರಿತಃ ಇದು ಎಲ್ಲಿ ಬಿಟ್ಟಿದ್ದೋ ಭಗವಂತನ ಮುಖದಿಂದ ಬಿಟ್ಟಂತ ಈ ಬಾಣವನ್ನು ಇದರಿಂದ ಅವನು ತಲೆ ಕಟ್ಟಿಸಿಕೊಂಡು ತಲೆ ಕತ್ತರಿಸಿಕೊಂಡು ಉರುಳಿದಿದ್ದ ಸುರಾಶ್ಯ ಸಜ್ಜಾನ ಸುಧಾರ ಸಂಪುಟ ತತ್ವಜ್ಞಾನ ಮತ್ತೆ ಪಾನ ಮತ್ತೆ ಮತ್ತೆ ಈ ವಿಷಯವನ್ನು ಕಳೆಕೊಂಡು ಈ ಸುಧಾರಸನವನ್ನು ತತ್ವಜ್ಞಾನ ಅಮೃತವನ್ನು ದೇವತೆಗಳು ಸಾತ್ವಿಕರು ಅವರ ಹಿನ್ನೆಲೆಯಲ್ಲಿ ಬಂದವರೆಲ್ಲ ಪಾನ ಮಾಡಿದರು ಅದಿಲ್ಲದೆ ಇರೋರು ಕಲಿಯನ್ನೇ ಅನುಸರಣ ಮಾಡಿಕೊಂಡು ಹೋದವರು ಅಲ್ಲೆಲ್ಲ ಕಲಿ ಶಾಶ್ವತ ಉಳುಕೊಂಡು ಅವನ ಜೊತೆಯಲ್ಲಿ ಬಿದ್ದಿರ್ತಾನೆ ಯಾರು ವೇದುವ್ಯಾಸದೇವರ ವಾಂಗಯ ಆ ಶರವನ್ನು ತಾವು ಸ್ವೀಕಾರ ಮಾಡಿದ್ದಾರೆ ತಮ್ಮೆಲ್ಲ ತನ್ನ ಪ್ರಸಾರ ಮಾಡಿದ್ದಾರೆ ಯಾರು ಪ್ರತಿನಿತ್ಯ ಕೇಳಿತಿರ್ತಾರೆ ವೇದವ್ಯಾಸದೇವರ ವಚನವನ್ನು ಮಹಾಭಾರತ ರಾಮಾಯಣ ಭಾಗವತಾದಿಗಳನ್ನು ಒಂದಲ್ಲ ಒಂದು ಶ್ಲೋಕ ಶ್ಲೋಕಾರ್ಧಂ ಶ್ಲೋಕಬಾದಂಬ ನಿತ್ಯಂ ಭಾಗವತಂ ಪಠೇ ನಿತ್ಯ ಒಂದು ಶ್ಲೋಕ ಅರ್ಧಕ್ಕಾಲು ಶ್ಲೋಕ ನಾನು ಭಾಗವತ ಕೇಳಿ ಇದಕ್ಕೆ ಅನ್ನೋದು ನಿಜವಾಗಲೂ ದೊಡ್ಡದು ಬಹಳ ಪರಿಣಾಮವನ್ನು ಮಾಡಿತ್ತು ಕ್ರಮದಿಂದಾಗಿ ವಿಧಿವ್ಯಾಸದೇವರು ತಮ್ಮ ಗ್ರಂಥಗಳನ್ನು ನಿರ್ಮಾಣ ಮಾಡಿಕೊಟ್ಟು ಇದಾದ್ಮೇಲೆ ವೃದ್ಧಿಯನ್ನು ನೀಡಿತು ಅಂತ ಒಂದಷ್ಟು ಚಿತ್ರಣ ಮಾಡಿದ್ದಾರೆ ನಾಳೆ ದಿವಸವನ್ನು